ಟಿಎಸ್ ವೆಂಕ ವೆಂಕಣ್ಣಯ್ಯನವರು ಅಂತರ್ದೃಷ್ಟಿ ಪರಿಷತ್ತಿನ ಸ್ಥಾಪನೆಯಾದ ಐದಾರು ದಿನಗಳ ತರುವಾಯ ಒಂದು ಮಧ್ಯಾನ ಸುಮಾರು ಮೂರು ಗಂಟೆಯ ವೇಳೆಗೆ ಇಬ್ಬರು ದೊಡ್ಡ ಮನುಷ್ಯರು ನನ್ನ ಕೆಲಸದ ಸ್ಥಳಕ್ಕೆ ಬಂದರು ಆಗ ನಾನು ಕರ್ನಾಟಕ ಎಂಬ ಇಂಗ್ಲಿಶಿನ ಅರ್ಧವಾರ ಪತ್ರಿಕೆಯನ್ನು ನಡೆಸುತ್ತಿದ್ದೆ ಅದರ ಕಾರ್ಯಸ್ಥಾನವಿದ್ದದ್ದು ಸಿದ್ಧಿಕಟೆಯಲ್ಲಿ ಗುಂಡೋಪಂಥ್ ಬೀದಿಯಲ್ಲಿರುವ ಗುಂಡೋಪಂತರ ಕಟ್ಟಡದಲ್ಲಿ ಮಹಡಿಯ ಮೇಲೆ ಕರ್ನಾಟಕದ ಕಾರ್ಯಾಲಯ ಕರ್ ಕಟ್ಟಡದ ನೆಲಭಾಗದಲ್ಲಿ ಶ್ರೀಮಾನ್ ಕೆಎಸ್ ಕೃಷ್ಣಯ್ಯರವರು ಐರಿಷ್ ಪ್ರೆಸ್ ಇತ್ತು ಬಂದವರಲ್ಲಿ ಒಬ್ಬರು ತೆಳ್ಳಗೆ ಎತ್ತರವಾಗಿದ್ದರು ಶರಾಯಿ ತೊಟ್ಟು ಓಪನ್ ಕಾಲತ್ ಕೊಟು ಧರಿಸಿ ಕೊರಳಿಗೆ ನೆಕ್ ಟೈಯನ್ನು ನನಗೆ ಜ್ಞಾಪಕ ಪಂಜಾಬಿ ಸ್ಟೈಲಿನಲ್ಲಿ ಕೋರೆ ರುಮಾಲು ಸುತ್ತಿದ್ದರು ಎಡಬುಜದ ಮೇಲೆ ಅದರ ಚುಂಗು ಅದರ ಇನ್ನೊಂದು ಕೋಣೆ ತಲೆಯ ಮೇಲೆ ಶಿರ್ಫೇಶ್ ಉತ್ತಮಿಸದಂತೆ ಕಾಣುತ್ತಿತ್ತು ಒಳ್ಳೆಯ ಟಿವಿ ಹಾಳು ಅದು ಟಿಎಸ್ ವೆಂಕಣ್ಣಯ್ಯ ಇನ್ನೊಬ್ಬರು ಎತ್ತರವೂ ಇಲ್ಲ ಗಿಡ್ಡೂ ಇಲ್ಲ ತೆಳವೂ ಇಲ್ಲ ದಪ್ಪವೂ ಇಲ್ಲ ಅವರು ಮೈಸೂರಿನ ಸ್ಟೈಲಿನಲ್ಲಿ ಪಂಚೆ ಕಚ್ಚೆ ಉಟ್ಟು ಕ್ಲೋಸ್ ಕಾಲರ್ ಕೋರ್ಟ್ ತೊಟ್ಟು ಸರಿಗೆಮಾಲನ್ನಿಟ್ಟುಕೊಂಡಿದ್ದರು ಇವರು ಎಆರ್ ಕೃಷ್ಣ ಶಾಸ್ತ್ರಿಗಳು ನಾನು ಅವರಿಬ್ಬರನ್ನೂ ಕೂಡ ಹೇಳಿ ನೀವು ಯಾರು ವಿಷಯವೇನು ಕೇಳಿದೆ ಕೃಷ್ಣಶಾಸ್ತ್ರಿಗಳು ನಾವು ಕಂಟೋನ್ಮೆಂಟ್ನಿಂದ ಬಂದಿದ್ದೇವೆ ಕನ್ನಡದ ವಿಷಯದಲ್ಲಿ ನಮಗೆ ಶ್ರದ್ಧೆಯುಂಟು ಆ ವಿಚಾರ ಮಾತನಾಡುವುದಕ್ಕಾಗಿ ಬಂದಿದ್ದೇವೆ ಎಂದರು ಮಾತಿಗೆ ಪ್ರಾರಂಭವಾಯಿತು ಶಾಸ್ತ್ರಿಗಳು ಹೇಳಿದರು ಸ್ವಾಮಿ ಪರಿಷತ್ತನ್ನು ಪ್ರಾರಂಭ ಮಾಡಿದವರು ಎಲ್ಲರೂ ಮುದುಕರು ಪ್ರತಿಷ್ಠಾವಂತರು ನೀವು ಹೋಗಿ ಅವರ ಜೊತೆ ಸೇರಿಕೊಂಡಿರಲ್ಲ ಅವರಿಂದ ಏನು ಕೆಲಸ ನಡೆಯುತ್ತದೆ ಕೆಲಸ ಮಾಡುವವರಿಲ್ಲದೆ ಹೋದರೆ ಪರಿಷತ್ತಿನಿಂದ ಯಾರಿಗೇನು ಪ್ರಯೋಜನ ನಾನು ಹೇಳಿದೆ ಯಾವ ದೊಡ್ಡ ಕೆಲಸ ನಡೆಯಬೇಕಾದರೂ ಮೊದಲು ಒಂದಷ್ಟು ಹಣ ಬೇಕಲ್ಲ ಸರ್ಕಾರದವರು ದನ ಒದಗಿಸಲು ಮುಂದೆ ಬಂದಿದ್ದಾರೆ ಅದು ದಿವಾನ್ ವಿಶ್ವೇಶ್ವರಯ್ಯನವರ ಔದಾರ್ಯದಿಂದ ಅವರಿಗಿರುವುದು ನಂಜುಂಡಯ್ಯನವರು ಕೆಲಸ ನಡೆಸಿಯಾರೆಂಬ ಭರವಸೆ ಆ ಹಳವರನ್ನೆಲ್ಲ ಸರ್ಕಾರದ ಮುಖ್ಯಮುಖ್ಯ ಜನವಲ್ಲರು ಮತ್ತು ಈ ಹಳವರು ಮಹಾಜನರಲ್ಲಿಯೂ ಗಣ್ಯತೆ ಪಡೆದವರು ಅವರನ್ನು ನಾವು ಯಾಕೆ ಬಿಟ್ಟಿರಬೇಕು ಕರ್ಪೂರ ಶ್ರೀನಿವಾಸ ರಾಯರಿಗಾಗಲಿ ಡಾಕ್ಟರ್ ಅಚ್ಯುತ ರಾಯರಿಗಾಗಲಿ ಕನ್ನಡದ ಅಭಿಮಾನವಿಲ್ಲವೆಂದು ಹೇಗೆ ಹೇಳಬಹುದು ಅವರಿಂದ ಸಂಸ್ಥೆಗೆ ಪ್ರೆಸ್ಟೀಜ್ ಬರುತ್ತದೆ ಶಾಸ್ತ್ರಿಗಳು ಅದೆಲ್ಲಾ ಇರಬಹುದು ಸ್ವಾಮಿ ಕೆಲಸದ ಮಾತು ಹೇಳಿ ಅವರಲ್ಲಿ ಕೆಲಸ ಮಾಡುವವರು ಯಾರು ಅಂತ ಮುದುಕರಿಂದ ಕೆಲಸ ನಡೆಯುತ್ತದೆಯೇ ನಾನು ಹಾಗಾದರೆ ನಾನು ಏನು ಮಾಡಬೇಕೆಂದು ನಿಮ್ಮ ಅಭಿಪ್ರಾಯ ಶಾಸ್ತ್ರಿಗಳು ಯುವಕರನ್ನು ಈ ಕೆಲಸಕ್ಕೆ ತರಬೇಕು ನಾನು ಅದು ನನ್ನಿಂದ ಆಗುವ ಕೆಲಸವೇ ಶಾಸ್ತ್ರಿಗಳು ನೀವು ಬೆಂಬಲ ಕೊಟ್ಟರೆ ನಾವು ಆ ಕೆಲಸ ಮಾಡುತ್ತೇವೆ ನೀವು ನಮ್ಮ ವಯಸ್ಸಿನವರು ಹೋಗಿ ಆ ವೃದ್ಧರಲ್ಲಿ ತಗಲಿ ಹಾಕಿಕೊಂಡಿದ್ದೀರಿ ನಾನು ನಾನೇನು ತಗಲಿ ಹಾಕಿಕೊಂಡಿಲ್ಲ ಅವರು ಒಳ್ಳೆಯ ಕೆಲಸ ಮಾಡೋಣ ಬಾ ಎಂದರು ಹೋದೆ ಈಗ ನೀವು ಬಾ ಎಂದರೆ ನಿಮ್ಮೊಡನೆಯೂ ಸೇರಲು ಸಿದ್ಧನಾಗಿದ್ದೇನೆ ಕರ್ನಾಟಕ ಸಂಘ ಅಲ್ಲಿಂದ ಒಂದೆರಡು ತಿಂಗಳೊಳಗಾಗಿ ಪ್ರಾರಂಭವಾದದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ ಅದು ಪರಿಷತ್ತಿಗೆ ಪ್ರತಿಸ್ಪರ್ಧಿಯಾಗಿ ಹುಟ್ಟಿದ್ದಲ್ಲ ಕೇವಲ ಪರಿಪೂರ್ಣ ಪರಿಷತ್ತಿನಲ್ಲಿ ಮುಂದಾಡಾಗಿದ್ದ ಪ್ರೊಫೆಸರ್ ಬಿ ವೆಂಕಟನಾರಾಯಣಪ್ಪನವರು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದರು ಬಹು ವರ್ಷಗಳ ಕಾಲ ಕರ್ನಾಟಕ ಸಂಘದ ಕಾರ್ಯಕಲಾಪಗಳು ಪರಿಷತ್ತದಕ್ಕಿಂತ ಹೆಚ್ಚು ಯಶಸ್ವಿಯಾಗಿ ನಡೆದವು ಪದೇ ಪದೇ ಉಪನ್ಯಾಸಗಳು ಕಾವ್ಯವಾಚನ ಪ್ರಸಂಗಗಳು ಸಂತೋಷಕೂಟಗಳು ನಡೆದವು ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಬಹು ಬೆಲೆಯುಳ್ಳ ಲೇಖನಗಳಿಂದ ತುಂಬಿಕೊಂಡು ಹೆಸರು ಪಡೆಯಿತು ಕನ್ನಡ ವಿದ್ವತ್ಕುಶಲ ಶ್ರೇಷ್ಠರಾದ ಆರ್ ನರಸಿಂಹಾಚಾರ್ಯರು ಚ ವಾಸುದೇವಯ್ಯನವರು ಬೆನಗಲ್ ರಾಮರಾಯರು ಎಚ್ ಲಿಂಗರಾಜ ಅರಸಿನವರು ಮೊದಲಾದವರು ಕರ್ನಾಟಕ ಸಂಘದ ವಾರ್ಷಿಕೋತ್ಸವಗಳಲ್ಲಿ ಭಾಗವಹಿಸಿ ಆ ಸಂಸ್ಥೆಯ ಕಳೆಯ ನೇರಿಸಿದರು ಸಂತೋಷ ಕುಟುಗಳು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಕಾರ್ಯಕಲಾಪಗಳಲ್ಲಿ ಆಗಾದ ಸಂತೋಷಕುಟಗಳು ನಮಗೆ ದೊರೆಯುತ್ತಿದ್ದವು ಇಂತಹ ಸಮಾರಂಭಗಳು ಯುವಜನರಿರುವ ಕಡೆ ಬಹು ಮುಖ್ಯವಾದದ್ದೆಂದು ನನ್ನ ಅನುಭವ ಕನ್ನಡ ಸಾಹಿತ್ಯ ಪರಿಷತ್ತಿನ ನನ್ನ ಅನುಭವದಲ್ಲಿಯೂ ಈ ಅಭಿಪ್ರಾಯ ಸಮರ್ಥಿತವಾಗಿದೆ ಕರ್ನಾಟಕ ಸಂಘದ ಸಂತೋಷ ಸಮಾರಂಭಗಳನ್ನು ಏರ್ಪಡಿಸುವುದರಲ್ಲಿ ಕೃಷ್ಣಶಾಸ್ತ್ರಿಗಳವರದ್ದು ದೊಡ್ಡ ಕೈ ತಿಂಡಿ ತರತೀಪುಗಳು ಅವರ ಇಷ್ಟದಂತೆ ನಡೆಯುತ್ತಿದ್ದವು ಅದನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದರು ಒಳ್ಳೆಯ ಕೋಸಂಬರಿ ಒಳ್ಳೆಯ ಪಾನಕ ಆಯಾ ಹಣ್ಣುಗಳಲ್ಲಿ ಒಳ್ಳೆಯ ಹಣ್ಣು ಇದು ಅವರ ಪರಿಟವಣೆ ಪದಾರ್ಥಗಳನ್ನು ಖುದ್ದಾಗಿ ಅಂಗಡಿಗೆ ಹೋಗಿ ಆರಿಸಿ ತರುವರು ತಮ್ಮ ಸ್ವಂತ ಉಸ್ತುವಾರಿಯಲ್ಲಿ ಪದಾರ್ಥಗಳನ್ನು ಚುಕ್ಕಟ್ಟ ಮಡಿಸುವರು. ಅದರ ಪಾಕವಿಧಾನಗಳನ್ನು ತಾವೇ ನೋಡಿ ಪಾಚಕರಿಗೆ ಹೇಳಿಕೊಡುವರು ಕೃಷ್ಣಶಾಸ್ತ್ರಿಗಳಿಗೆ ಸಂಘದ ಯಾವ ಕೆಲಸವೂ ಸಣ್ಣದೆಂದು ತೋರಿರಲಿಲ್ಲ ಹೊರಗೆ ಹಿಡಿದು ಕಸ ಮೊದಲಗೊಂಡು ಪುಸ್ತಕಗಳ ಮೇಲಿನ ಧೂಳು ಹೊಡೆಯುವುದು ಮೊದಲಗೊಂಡು ಮೀಟಿಂಗ್ಗಾಗಿ ಕುರ್ಚಿ ಮೇಜುಗಳನ್ನು ಹೊರಡುವುದು ಮೊದಲಗೊಂಡು ಅವರು ಮಾಡದಿದ್ದ ಕೆಲಸವಿಲ್ಲ ಎಲ್ಲ ಸಣ್ಣಪುಟ್ಟ ಕೆಲಸಗಳಲ್ಲಿಯೂ ಅವರಿಗಿದ್ದ ಶ್ರದ್ಧೆ ಅವರಿಗೆ ವ್ಯಾಕರಣ ವಿಚಾರದಲ್ಲಿಯೂ ಸಾಹಿತ್ಯ ಶೋಧನೆಯಲ್ಲಿಯೂ ಎಷ್ಟು ಶ್ರದ್ಧೆಯಿತ್ತೋ ಅಷ್ಟೇ ಆಳವಾದದ್ದು ಆದ್ದರಿಂದ ಅವರ ತಿಂಡಿತೀರ್ಥಗಳು ಸೊಗೈಸುತ್ತಿದ್ದವು ಒಂದಕ್ಕಿಂತ ಒಂದು ಸೊಗೈಸಂತಿದ್ದವು ಈ ವಿಷಯದಲ್ಲಿ ವೆಂಕಣ್ಣಯ್ಯನವರ ಪಾತ್ರ ಬೇರೆವಿದ್ದದ್ದು ಶಾಸ್ತ್ರಿಗಳು ಕೆಲಸ ಮಾಡುವವರು ವೆಂಕಣ್ಣಯ್ಯ ಮಾಡಿಸುವವರು ಹೆಸರುಬೇಳೆ ಕೋಸಂಬರಿ ತಯಾರಾಗುತ್ತಿದೆಯನ್ನಿ ವೆಂಕಣ್ಣಯ್ಯ ಬೇಷ್ ಭರ್ಜರಿಯಾಗಿರುತ್ತದೆ ಮಾವಿನಕಾಯಿ ತುರಿ ಸ್ವಲ್ಪ ಬಿದ್ದರೆ ಅದರ ಜೊತೆ ರುಚಿ ಬಹು ಸೊಗಸು ಎನ್ನುವರು ಅದನ್ನು ಕೇಳಿದವರು ಆ ಕೆಲಸ ನಡೆಸುವರು ಆಂಬಳೆ ನಡೆಯುತ್ತಿದೆ ಎಂದು ಗೊತ್ತಾದರೆ ಬೇಷ್ ಮಧ್ಯದಲ್ಲಿ ಒಂದು ಹಸಿ ಚೂರು ಇರುತ್ತದೆ ತಾನೆ ಎನ್ನುವರು ಆ ಸಲಹೆಯನ್ನು ಅಂಗೀಕರಿಸುವವರಿದ್ದರು ಅವರೇ ಕೈ ಉಪ್ಪಿಟ್ಟು ಎಂದರೆ ಸೊಗಸಾದ ಭಕ್ಷ್ಯ ಅದರ ಮಧ್ಯದಲ್ಲಿ ಒಂದೊಂದು ಮೆಣಸಿನ ಕಾಳು ಇದ್ದು ಉಪ್ಪಿಟ್ಟನ್ನು ಕೈಪಿಡಿಚೆ ಮಾಡಿ ಹಾವಿಯಲ್ಲಿ ಬೇಯಿಸಿದರೆ ರಾಜ ಯೋಗ್ಯವಾಗುತ್ತದೆ ಎನ್ನುವರು ಅದು ಹಾಗೆ ನಡೆಯುವುದು ವೆಂಕಣ್ಣಯ್ಯ ಶಾಸ್ತ್ರಿ ಇಬ್ಬರಿಗೂ ಇಂಥ ವೈಲಕ್ಷಣ್ಯಗಳು ಅನೇಕ ವೆಂಕಣ್ಣಯ್ಯ ನಯವಾಗಿ ಮೃದುವಾಗಿ ಮೆಲುದಣಿಯಲ್ಲಿ ರಸವತ್ತಾಗಿ ಮಾತನಾಡಿ ಕೆಲಸ ಮಾಡಿಸುತ್ತಿದ್ದರು ಶಾಸ್ತ್ರಿಗಳು ಊಟ ಉಪಚಾರಗಳಲ್ಲಿ ಎಷ್ಟು ಮಧುರವೋ ಮಾತಿನಲ್ಲಿ ಅಷ್ಟು ಕಡಾಕಡಿ ಅವರಿಬ್ಬರು ಒಬ್ಬರಿಗೊಬ್ಬರು ಪರಿಪೂರಕವಾಗಿದ್ದರು ಯಾವ ವಿಷಯದಲ್ಲಿ ಇಬ್ಬರಿಗೂ ಸಮೋ ಸಮಾನೋದ್ದೇಶವಾದ ಸಾಹಿತ್ಯ ಸಾಹಿತ್ಯೋದ್ಯಮ ವಿಷಯದಲ್ಲಿ ವೆಂಕಣ್ಣಯ್ಯನವರ ಪರಿಟವಣೆ ವೆಂಕಣ್ಣಯ್ಯ ನಾನು ಬಹು ವರ್ಷ ಒಂದೇ ಕುಟುಂಬವೆಂಬಂತೆ ಇದ್ದೆವು ಬೇಸಿಗೆಯ ರಜಾ ಅವರ ಮನೆಯವರು ತಮ್ಮ ಸ್ವಸ್ಥಳವಾದ ತಾಳೂಕು ಮೊದಲಾದ ಪ್ರದೇಶಗಳಿಗೆ ಹೋಗುತ್ತಿದ್ದರು ಆಗ ವೆಂಕಣ್ಣಯ್ಯ ನಮ್ಮ ಮನೆಯ ಜನರಲ್ಲಿ ಒಬ್ಬರಾಗಿರುತ್ತಿದ್ದರು ನನ್ನ ತಂದೆಗೆ ಅವರಲ್ಲಿ ತುಂಬಾ ವಿಶ್ವಾಸ ನನ್ನ ತಾಯಿ ಆತನನ್ನು ಮನೆ ಮಕ್ಕಳಲ್ಲಿ ಕಾಣುತ್ತಿದ್ದರು ಅಡಿಗೆ ಏನು ಮಾಡಬೇಕು ಫಲಹಾರಕ್ಕೆ ಏನು ಮಾಡಬೇಕು ಈ ಪರಿಟವಣೆಗಳನ್ನೆಲ್ಲ ನನ್ನ ತಾಯಿ ಕೇಳುವರು ವೆಂಕಣ್ಣಯ್ಯ ಸಂಕೋಚವಿಲ್ಲದೆ ಹೇಳುವರು ನನ್ನ ತಂದೆಗೆ ಇದೊಂದು ವಿನೋದ ಅವರು ಭೋಜನ ಪ್ರಿಯರಾದ್ದರಿಂದ ವೆಂಕಣ್ಣಯ್ಯನವರ ಅತಿಥಿತನ ನಮ್ಮ ಮನೆಗೆಲ್ಲಾ ಒಂದು ಸಂತೋಷವಾಗಿತ್ತು ವೆಂಕಣ್ಣಯ್ಯನವರಿಗೆ ಅವರೇ ಕಾಯಿ ಕಾಲದಲ್ಲಿ ಆ ಪದಾರ್ಥದ ನಾನಾ ತರ ತೀಪುಗಳಲ್ಲಿ ಸಂತೋಷ ನನಗೆ ಒಂದು ಸಾರಿ ಸಂಜೆ ಹೊಟ್ಟೆ ನೋವು ಅದಕ್ಕೆ ವೆಂಕಣ್ಣಯ್ಯನವರು ಪದೇ ಪದೇ ಹೇಳುತ್ತಿದ್ದ ಔಷಧ ಸೊಗಸಾದ ಬದನೆಕಾಯಿ ಹುಳಿ ಬೇಳೆ ದಂಡಿಯಾಗಿರಬೇಕು ಕೈ ತುಪ್ಪ ಬೀಳಬೇಕು ಅದನ್ನ ಒಂದು ದಿವಸ ಊಟ ಮಾಡಿ ನೋಡಲ್ ನೋಡರ್ಲಾ ಎನ್ನುವರು ಅಜೀರ್ಣಕ್ಕೆ ಬೇಳೆಹುಳಿ ರಾಮಬಾಣವಂತೆ ವೆಂಕಣ್ಣಯ್ಯನವರ ವ್ಯಕ್ತಿತ್ವ ವೆಂಕಟ್ಯನ ಆಕಾರ ವ್ಯಕ್ತಿತ್ವ ಪ್ರಭಾವಕಾರಿಯಾದದ್ದು ಆಳು ಎತ್ತರ ಆರಡಿ ಕೈಬೆರಳುಗಳು ತುಂಬಾ ಉದ್ದ ಕೈಯ ಒಂದು ಗೇಣು ಅವರ ಕೈಗೆ ಒಂದು ಚೋಟು ಮುಖವು ಆಕರ್ಷಣೀಯ ತೇಜಸ್ವಿಯಾದ ಕಣ್ಣುಗಳು ಮಾತು ಅವಸರವಿಲ್ಲದೆ ಸಾವಧಾನವಾಗಿ ಹರಿದು ಬರುವುದು ಕಂಠಧ್ವನಿ ತುಂಬಾ ಗಂಟಿ ಗಟ್ಟಿಯಲ್ಲದೆ ತುಂಬಾ ಮೆಲ್ಲಗೂ ಅಲ್ಲದೆ ಮಧ್ಯ ಮಧ್ಯಮ ಸ್ಥಾಯಿಯಲ್ಲಿ ಬರುವುದು ಸಂಗೀತಕ್ಕೆ ಒಪ್ಪುವ ಕಂಠ ಉಡುಗೆ ತೊಡುಗೆಗಳಲ್ಲಿಯೂ ಅಚ್ಚುಕಟ್ಟು ಸ್ಕೂಲು ಮೇಸ್ಟರ್ ಆಗಿದ್ದಾಗ ಶರಾಯಿ ತೊಡುತ್ತಿದ್ದರು ಅವರು ಒಂದೆರಡು ಸಲ ಈ ಜಾರು ಧರಿಸಿದ್ದದನ್ನು ನಾನು ನೋಡಿದ್ದೇನೆ ಅವರ ಅವರ ಮಾತಿನಲ್ಲಿ ಧಾರವಾಡದ ಪ್ರಯೋಗಗಳು ಹೆಚ್ಚಾಗಿದ್ದವು ಅವರು ಲಾ ಕಾಲೇಜಿನಲ್ಲಿ ಓದುತ್ತಿದ್ದ ದಿನಗಳಲ್ಲಿ ಒಂದು ಕೆಂಪು ರೇಷ್ಮೆಯ ವಸ್ತ್ರವನ್ನು ಪಂಜಾಬಿ ಸ್ಟೈಲಿನಲ್ಲಿ ಚುಂಗು ಕೋರೆ ರುಮಾಲಾಗಿ ಸುತ್ತಿದ್ದರಂತೆ ಆ ಫ್ಯಾಷನಿನಲ್ಲಿ ಅವರು ರುಮಾಲ ಸುತ್ತಿದ್ದದನ್ನು ನಾನು ನೋಡಿದ್ದೇನೆ ಒಟ್ಟಿನ ಮೇಲೆ ವೇಷಭೂಷಣಗಳು ಅಪತಕ್ಕವಾಗಿ ಅಂದವಾಗಿರುತ್ತಿದ್ದವು ವಿಷಯ ಸ್ವಂತ ಮಾತು ಜಲ್ಪಿತ ಇದು ನನ್ನ ಗತಿ ವೆಂಕಣ್ಣಯ್ಯನ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 ವಂದೋ ಎರಡೋ ಸ್ನೇಹಗಳು ಮಾತ್ರ ಮೈಯ ಚರ್ಮವಾಗಿ ಮಾಂಸ ಮಾಂಸಮೂಳೆಗಳಾಗಿ ಜೀವನದ ಆಶಯ ವಸ್ತುಗಳಾಗುತ್ತವೆ ವೆಂಕಣ್ಣಯ್ಯ ಹಾಗೆ ನನ್ನ ಜೀವನದ ಜೀವದ ಅಂತರ್ದ್ರವ್ಯವಾದವರು ಹೊರಗಣ ಪದಾರ್ಥವಲ್ಲ ರಸಿಕ ವಾತಾವರಣ ವೆಂಕಣ್ಣಯ್ಯನವರ ಜನ್ಮಸ್ಥಳ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಬಳಿಯ ತಳುಕು ಗ್ರಾಮ ಅವರು ಮೊಲಕನಾಡು ಬ್ರಾಹ್ಮಣರು ಮನೆ ತೆಲುಗು ಕನ್ನಡ ಭರತ ತೆಲುಗು ವೆಂಕಣ್ಣಯ್ಯನವರ ತಂದೆ ಸುಬ್ಬಣ್ಣನವರು ಆ ಪ್ರಾಂತದಲ್ಲಿ ಹೆಸರುವಾಸಿಯಾಗಿದ್ದವರು ಅವರು ತಮ್ಮ ಸುತ್ತಮುತ್ತಲಿನ ಹಳ್ಳಿಗಳವರ ವಿನೋದಕ್ಕಾಗಿ ನಾಟಕ ಲಾವಣಿಗಳನ್ನು ಕಟ್ಟಿಕೊಡುತ್ತಿದ್ದುದುಂಟು ವೆಂಕಣ್ಣಯ್ಯನವರ ತಾಯಿ ಭಾರತವನ್ನು ಸುಶ್ರಾವ್ಯವಾಗಿ ಓದುತ್ತಿದ್ದರು ಅವರ ಬೀಗರು ಚಂದ್ರಶೇಖರ ಶಾಸ್ತ್ರಿಗಳು ಪ್ರಸಿದ್ಧ ಲಾವಣಿಕಾರರು ಅವರದೊಂದು ನುಡಿ ಇದು ಜಗ ಜಗಿಸುವ ನಾಲ್ಕು ಜಗಲಿ ಈ ಜಗವ ನಿರ್ಮಿಸಿದಂತ ಬ್ರಹ್ಮನೇ ಬರಲಿ ಹರಿಹರರ ಕರೆತರಲಿ ಜಗ ಬೆಳಗೆರೆ ಪಂಜಾಗ್ ದೋರ್ಗಾವ್ಯ ಇದು ಇಳೆಯಲ್ಲ ಜನರಿಗೆ ನೋಡಲಾಚಾರ್ಯ ಫಳಫಳ ಕನ್ನಡಿಯಪ್ಪಂದ ಹೊಳೀತದೆ ಇದರಲಿ ಮುಸುಡಿ ಪ್ರಸಂದ ಸೊಟ್ಟ ಪಟ್ಟೆ ಇಕ್ಕಿ ನೆಟ್ಟಗೆ ಮಾಡ್ಯವರೆ ಇಟಿಗೆ ಚೂರು ಮರಳು ತಿಕ್ಕಿ ಮಟ್ಟಸ ತಟ್ಟ್ಯವರೆ ಬಲು ಮಟ್ಟಸ ತಟ್ಯವ್ರೇ ಸುಣ್ಣಗಾರೇ ತಿಕ್ಕಿ ತಿಕ್ಕಿ ನುಣ್ಣಗೆ ಮಾಡ್ಯವರೆ ಬಲ ನುಣ್ಣಗೆ ಮಾಡ್ಯವರೆ ಕಣ್ಣಿಗೆ ಚೆಂದ ನೋಡ್ಲಿಕ್ಕಂದ ರಸಿಕರ ರಚಕ್ಕಂದ ಶಾಸ್ತ್ರಗಳದ ಇನ್ನೊಂದು ರಚನೆ ಎಂಗಾಯ್ತೇ ಪರಿಶೆ ಕಲಿಸಿದ್ದಿ ಎಂಗಾಯ್ತೇ ಪರಿಷೆ ಎಂಗಾಯ್ತೇ ಪರಿಷೆ ರಂಗ ಪಂಜಾತ್ರೆಗೆ ಸಿಂಗಾಗೋದೋರು ಮಂಗ ಮಂಗ ಬಂದ್ರಂತೆ ಚೆಂಗಾವಿ ಸೀರೆ ಇಟ್ಟು ಓಕರಿಸಿದ್ದಿ ರಂಗರಂಗಿನ್ ಕುಪುಸ ತೊಟ್ಟು ಬಂಗಾರದ ಮೂಕ್ತಿ ಇಟ್ಟು ಚುಂಗ್ ಸೆಲ್ ಗಲ್ಲಾಡಿಸ್ತಾ ಕಂಗಲ್ಡಾಡಿಸ್ತೋರು ಮಂಗ ಮೂರ್ತಿಯಾದರಲ್ಲೇ ಚಂದ್ರಶೇಖರ ಶಾಸ್ತ್ರಿಗಳವರು ನಿರ್ಮಲ ಮನಸ್ಸಿನ ರಸಿಕರು ಹಾಸ್ಯಪ್ರಿಯರು ತತ್ವವೇತರು ಅವರು ಉಪನಿಷತ್ತುಗಳಲ್ಲಿ ನಿಷ್ಕರಾಗಿದ್ದದ್ದಲ್ಲದೆ ನಿಷ್ಠರಾಗಿದ್ದದಲ್ಲದೆ ಲೋಕಜೀವನದ ಕಷ್ಟ ನಿಷ್ಠೂರಗಳನ್ನು ಚೆನ್ನಾಗಿ ಕಂಡು ಸಹಿಸಿದ್ದವರು ಅವರ ಸ್ವಭಾವವನ್ನು ಕುರಿತು ಇಲ್ಲಿ ಹೇಳಿರುವುದರ ತಾತ್ಪರ್ಯ ವೆಂಕಣ್ಣಯ್ಯನವರ ಬಂಧು ಮಿತ್ರ ವರ್ಗದ ವಾತಾವರಣವೆಂತಾದ್ದು ಎಂಬುದನ್ನು ಕೊಂಚ ಮಾತ್ರವಾದರೂ ಪರಿಚಯ ಮಾಡಿಕೊಡುವುದು ಅದು ಸುಸಂಸ್ಕೃತ ವಾತಾವರಣ ಇಂತಹ ರಸಿಕ ಜನರ ವಾತಾವರಣದಲ್ಲಿ ಹುಟ್ಟಿ ಬೆಳೆದವರು ವೆಂಕಣ್ಣಯ್ಯ ಕೆಲವು ವರ್ಷಗಳ ವರ್ಷದ ಹಿಂದೆ ತಳುಕಿನ ಮಹಾಜನರು ವೆಂಕಣ್ಣಯ್ಯನವರ ಜ್ಞಾಪಕಾರ್ಥವಾಗಿ ಒಂದು ಉತ್ಸವವನ್ನು ಏರ್ಪಡಿಸಿದ್ದರು ಅದಕ್ಕಾಗಿ ಬೆಂಗಳೂರಿನಿಂದ ಶ್ರೀಮ ನಿಟ್ಟೂರು ಶ್ರೀನಿವಾಸರಾಯರ ನೇತೃತ್ವದಲ್ಲಿ ಹೋಗಿದ್ದ ಮಿತ್ರಗೋಷ್ಠಿಯಲ್ಲಿ ನಾನು ಇದ್ದೆ ಭಾವಚಿತ್ರದ ಮೆರವಣಿಗೆ ಸಭೆ ಭಾಷಣಗಳು ಕಾವ್ಯವಚನ ಇತ್ಯಾದಿ ಕಾರ್ಯಕ್ರಮ ನಡೆಯಿತು ಜನ ಸುತ್ತಮುತ್ತಲ ಊರುಗಳಿಂದ ಬಂದಿದ್ದರು ಬಹುದೊಡ್ಡ ಸಭೆಯದು ಮೇಲೆ ನಾನು ಪ್ರಸ್ತಾವಿಸಿರುವ ಚಂದ್ರಶೇಖರ ಶಾಸ್ತ್ರಿಗಳವರ ಮಗಳು ದಿವಂಗತ ಜಾನಕಮ್ಮನವರನ್ನು ಕಾಣುವ ಅವಕಾಶ ನನಗೆ ಅಲ್ಲಿ ದೊರೆಯಿತು ಜಾನಕಮ್ಮನವರು ಲಲಿತವಾದ ತಿಳಿಗನ್ನಡದಲ್ಲಿ ರಸಭಾವ ಪೂರಿತಗಳಾದ ಪದ್ಯಗಳನ್ನು ಬರೆದಿದ್ದರು ಅವರು ಪೂರ್ವ ವಯಸ್ಸಿನಲ್ಲಿಯೇ ತೀರಿಕೊಂಡದ್ದರಿಂದ ಕನ್ನಡ ಸಾಹಿತ್ಯವು ನಷ್ಟಪಟ್ಟಿತು ಅವರ ಕವನಗಳು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿವೆ ಅಲೆ ಡಾಕ್ಟರ್ ಚಿತ್ರದುರ್ಗದಲ್ಲಿ ವಿದ್ಯಾಭ್ಯಾಸ ಮುಗಿದ ಅನಂತರ ಮೈಸೂರಿನ ಕಾಲೇಜಿನಲ್ಲಿ ಬಿಎ ಪಟ್ಟ ಪಡೆದು ವೆಂಕಣ್ಣಯ್ಯ ಬೊಂಬಾಯಿಗೆ ಹೋಗಿ ಕೊಂಚಕಾಲ ಲಾ ವ್ಯಾಸಂಗ ಮಾಡಿ ಪೋಸ್ಟ್ ಆಫೀಸ್ನಲ್ಲಿ ಸ್ವಲ್ಪ ದಿನ ಉದ್ಯೋಗಕ್ಕಿದ್ದು ಆಮೇಲೆ ಮೈಸೂರಿನಲ್ಲಿ ವಿದ್ಯಾ ಇಲಾಖೆಗೆ ಸೇರಿ ದೊಡ್ಡಬಳ್ಳಾಪುರದಲ್ಲಿ ಮೇಷ್ಠರ್ ಆದರು ಅಲ್ಲಿಂದ ಕೆಲವು ದಿನಗಳಾದ ಮೇಲೆ ಬೆಂಗಳೂರು ಕಂಟೋನ್ಮೆಂಟ್ನಲ್ಲಿ ಯಾವುದೋ ಪಾಠಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರು ನನಗೆ ಈ ನಾನಾ ಉದ್ಯೋಗ ಸಂದರ್ಭಗಳ ವಿವರ ಚೆನ್ನಾಗಿ ಗೊತ್ತಿಲ್ಲ ಈ ವಿಷಯಗಳನ್ನು ಕುರಿತು ಅವರೊಡನೆ ಮಾತನಾಡುವ ಸಂದರ್ಭ ಬರಲಿಲ್ಲ ವೆಂಕಣ್ಣಯ್ಯನವರ ಜೀವನದ ಮುಖ್ಯ ಕ್ಷೇತ್ರವಿದ್ದದ್ದು ವಿಶ್ವವಿದ್ಯಾನಿಲಯದಲ್ಲಿ ಆ ಕ್ಷೇತ್ರಕ್ಕೆ ಅವರು ಬರುವ ಮುಂಚೆ ಅಲೆದಾಟ ನಡೆದಿತ್ತು ಸಾಯ ವೆಂಕಣಯ್ಯ ಕೃಷ್ಣ ಶಾಸ್ತ್ರಿ ಇಬ್ಬ ಇವರಿಬ್ಬರಿಗೂ ನನಗೂ ಮೊದಲನೇ ಸಾರಿ ಭೇಟಿಯಾದ ಸಂದರ್ಭವನ್ನು ಮೇಲೆ ಪ್ರಸ್ತಾವಿಸಿದ್ದೇನೆ ಅದು ಸುಮಾರು ಸಾವಿರದ ಒಂಬೈನೂರ ಹದಿನೈದು ಪರಿಷತ್ತು ಸ್ಥಾಪನೆಯಾದ ಕೆಲವು ದಿನಗಳ ಆದರೂ ವೆಂಕಣ್ಣಯ್ಯನಿಗೂ ನನಗೂ ಸ್ನೇಹಗಾಡವಾದದ್ದು ಕೆಲವು ವರ್ಷಗಳಾದ ಆದಮೇಲೆ. ಅವರು ಶಂಕರಪುರದಲ್ಲಿ ವಾಸಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಇಪ್ಪತ್ತು ಇರಬೇಕು ಅವರು ನಾನು ದಿನಕ್ಕೊಂದು ಸಾರಿಯಾದರೂ ಕಲಿಯದೇ ಇರುತ್ತಿರಲಿಲ್ಲ ಎಷ್ಟೋ ಸಾರಿ ಅರ್ಧ ದಿನವೆಲ್ಲ ಜೊತೆಯಲ್ಲಿರುತ್ತಿದ್ದೆವು ಆಗ ನನ್ನ ಗೋಖಲೆ ಜೀವನ ಚರಿತ್ರೆ ಪುನರ್ ಅದಕ್ಕಾಗಿ ಚಿಕ್ಕಪೇಟೆಯಲ್ಲಿದ್ದ ಪವರ್ ಪ್ರೆಸ್ ಮುದ್ರಣಾಲಯದಲ್ಲಿ ಏರ್ಪಾಟಾಗಿತ್ತು ಅಲ್ಲಿಗೆ ಪ್ರತಿದಿನವೂ ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಜೊತೆಯಾಗಿ ಹೋಗುತ್ತಿದ್ದೆವು ಪ್ರೆಸ್ನಲ್ಲಿ ಪ್ರೂಫ್ ತಿದ್ದುವುದು ಮೊದಲಾದ ಕೆಲಸ ಮುಗಿದ ಮೇಲೆ ಅಪ್ಪಣ್ಣಯ್ಯನವರ ಇಂದು ಕಾಫಿ ಕ್ಲಬ್ ಅಥವಾ ಉಟ್ಪೀಫ್ ಫೋಟೆಲ್ ನಮ್ಮ ಕಾರ್ಯಸ್ಥಾನ ಮತ್ತೆ ಹತ್ತು ಹತ್ತುವರೆಗೆ ಪ್ರಸ್ತಿಗೆ ಬರುವುದು ಅಲ್ಲಿ ಕೆಲಸ ಮುಗಿದ ತರುವಾಯ ಮನೆಗೆ ಹಿಂತಿರುಗುವುದು ಸಾಮಾನ್ಯವಾಗಿ ಹೋಗುವಾಗಲೂ ಬರುವಾಗಲೂ ಕಾಲ ನಡಿಗೆಯೇ ಮಾತಿನ ಚಟ ಆಗ ನಾವು ಚರ್ಚಿಸದೆ ಬಿಟ್ಟ ವಿಷಯ ಸೂರ್ಯಮಂಡಲದ ಕೆಳಗಡೆ ಯಾವುದೋ ಇರಲಾರದು ಒಳ್ಳೆಯ ಬರವಣಿಗೆ ಹೇಗಿರಬೇಕೆಂಬುದನ್ನು ಪದೇ ಪದೇ ಚರ್ಚಿಸುತ್ತಿದ್ದೆವು ಆ ಕಾಲದಲ್ಲಿ ಹೆಚ್ಚು ಬಳಕೆಯಲ್ಲಿದ್ದ ಕನ್ನಡದ ಬರವಣಿಗೆಯನ್ನು ಅವರು ಇದೇನು ಹುರಿಟಿನ ಬರವಣಿಗೆ ಅರಳಿನಲ್ಲಿ ಬಾರವಿಲ್ಲ ಒಂದು ಚೀಲದಷ್ಟನ್ನು ಬೇಕಾದರೂ ಸುಲಭವಾಗಿ ಅಗಿದು ನುಂಗಬಹುದು ದೇಹಕ್ಕೆ ಅದರಿಂದ ಬರುವ ತ್ರಾಣ ಮಾತ್ರ ಗುಲಗಂಜಿಗಿಂತ ಕಡಿಮೆ ಬರವಣಿಗೆಯಲ್ಲಿ ವಿಷಯ ಗೌರವ ಇರಬೇಕು ಹತ್ತು ಮಾತಿನಲ್ಲಿ ಅಡಗಬಹುದಾದ ವಿಷಯವನ್ನು ನೂರು ಮಾತುಗಳಲ್ಲಿ ಹರಡಿದರೆ ಪುಸ್ತಕ ದೊಡ್ಡದಾಯಿತು ವಾಚಕನಿಗೆ ಪ್ರಯೋಜನ ಕಡಿಮೆ ಹೀಗೆನ್ನುತ್ತಿದ್ದರು ವೆಂಕಣ್ಣಯ್ಯ ಆಗಿನ ನಮ್ಮ ಚರ್ಚೆಗಳಲ್ಲಿ ಇಂಗ್ಲಿಷ್ ಕವಿಗಳು ಸಂಸ್ಕೃತದ ಕವಿಗಳು ಕನ್ನಡದ ಕವಿಗಳು ಪದೇ ಪದೇ ಟೀಕೆಗೆ ಬರುತ್ತಿದ್ದರು ಹಾಗೆಯೇ ನಾವು ದ್ವಾನೋಕ ಕಾವ್ಯ ವಕ್ರೋಕ್ತಿ ಜೀವಿತ ಸಾಹಿತ್ಯ ದರ್ಪಣ ಈ ನಾನಾ ಅಲಂಕಾರ ಗ್ರಂಥಗಳಲ್ಲಿಯೂ ಸೂತ್ರಗಳನ್ನು ಹಿಡಿದು ವಾದವಿವಾದ ನಡೆಸುತ್ತಿದ್ದವು ವೆಂಕಟ್ಯನವರು ಆಗ ಹಿಡಿದಿದ್ದ ದಾರಿಯಿಂದ ಅವರದು ಬಹು ಸೂಕ್ಷ್ಮವಾದ ತೀವ್ರ ಸಂವೇದಿತೆ ಎಂದು ನನಗೆ ಅನಿಸುತ್ತಿತ್ತು ಅಂತರ್ದೃಷ್ಟಿ ಅವರಿಗೆ ಇದ್ದ ಸಾಹಿತ್ಯದ ಅಂತರ್ದೃಷ್ಟಿ ಅಸಾಧಾರಣವಾದದ್ದು ಇದನ್ನು ಇಂಗ್ಲಿಷ್ನಲ್ಲಿ ಫೀಲ್ ಫಾರ್ ಲಿಟ್ರೇಚರ್ ಎಂದು ಹೇಳು ಫೀಲ್ ಎಂದರೆ ಸ್ಪರ್ಶಾನುಭವ ಕೈ ಸೋಕಿದ ಮಾತ್ರದಿಂದಲೇ ವಸ್ತು ಸ್ವಭಾವವನ್ನು ತಿಳಿದುಕೊಳ್ಳುವ ಸೂಕ್ಷ್ಮ ಕತ್ತಲೆ ಕೋಣೆಯಲ್ಲಿ ಕೋಣೆಯಲ್ಲಿ ಯಾರದೋ ಕೈ ಸೋಕಿದಾಗ ಇದು ಇಂಥವರದು ಎಂದು ಗುರುತಿಸುವ ಶಕ್ತಿಯನ್ನು ಫೀಲ್ ಎಂದು ಇಟ್ಟುಕೊಳ್ಳೋಣ ಇದು ಸಿನಿಮಾ ಮಂದಿರಗಳಿಗೆ ಹೋಗುವ ಯುವಕರಿಗೆ ಅನುಭವದಲ್ಲಿರಬಹುದಾದ ಸಂಗತಿ ಹಾಗೆಯೇ ಬಾಯಿಂದ ಹೊರಟ ಧ್ವನಿಯನ್ನು ಕೇಳಿದ ಮಾತ್ರದಿಂದಲೇ ಮಾತನಾಡಿದವರು ಯಾರೆಂಬುದನ್ನು ತಿಳಿದುಕೊಳ್ಳಲಾಗುತ್ತದೆ ಅದೇ ಫೀಲ್ ಅನೇಕ ಕ್ರಿಮಿಕೀಟ ಪಕ್ಷಿಗಳಿಗೂ ಇಷ್ಟಾನಿಷ್ಟ ವಸ್ತುಗಳ ಇರುವಿಕೆ ಗೊತ್ತಾಗುವುದು ಬರೀ ವಾಸನೆಯಿಂದ ಈ ವಾಸನಾಗ್ರಹಣ ಶಕ್ತಿಯನ್ನು ಫೀಲ್ ಎನ್ನಬಹುದು ವೆಂಕಟಣ್ಣಯ್ಯನವರಿಗೆ ಹಾಗೆ ಸಾಹಿತ್ಯದ ಗುಣವು ಸ್ಪರ್ಶ ಮಾತ್ರ ಗ್ರಾಹ್ಯವಾಗಿತ್ತು ಒಂದು ಪದ್ಯವನ್ನೋ ಒಂದು ಪಂಕ್ತಿಯನ್ನೋ ಹಾಗೆ ಒಂದು ಸನ್ನಿವೇಶವನ್ನೋ ಒಂದು ಪಾತ್ರದ ಉಕ್ಕಿಯನ್ನೋ ನೋಡಿದ ಕೂಡಲೇ ಇದು ಸ್ವಾರಸ್ಯವುಳ್ಳ ಸ್ಥಳ ಇದು ಬರಿಯ ಬುಡುಬುಡಿಕೆ ಇದು ಬಡಾಯಿ ಬುರುಡೆ ಇದು ಕರ್ಜಿಕಾಯಿ ಎಂದು ನಿರ್ಣಯಿಸುವ ಶಕ್ತಿ ಇತ್ತು ಮೈಸೂರಿನ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಯ್ಯ ಕೃಷ್ಣಪ್ಪನವರು ಕಾಲಾಧೀನರಾದ ಆ ಜಾಗಕ್ಕೆ ಯಾರನ್ನು ನಿಯಮಿಸತಕ್ಕದ್ದೆಂದು ಒಂದು ಮಿತ್ರಗೋಷ್ಠಿಯಲ್ಲಿ ಪ್ರಸ್ತಾವ ಬಂದಿತ್ತು ಆಗ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಎನ್ ಎಸ್ ಸುಬ್ಬರಾಯರವರು ವೆಂಕಟಣ್ಣಯ್ಯನವರಿಗಿದ್ದ ಯೋಗ್ಯತಾ ವಿಶೇಷವನ್ನು ಪ್ರಶಂಸೆ ಮಾಡುತ್ತಾ ಹೀಸ್ ಅ ಮ್ಯಾನ್ ವಿತ್ ಅಫೀಲ್ ಫಾರ್ ಲಿಟ್ರೇಚರ್ ಅ ವೆರಿ ರೇರ್ ಟ್ಯಾಪ್ ಎಂದರು ಅವರು ಹೇಳಿದ್ದು ಅತಿಶಯೋಕ್ತಿಯಲ್ಲ ಕೆತ್ತಾರ್ಥೋಕ್ತಿ ಎಂದು ನನಗೆ ಆಗಲು ಅನಿಸಿತ್ತು ಆಮೇಲೂ ಹಾಗೆಯೇ ಕಾವ್ಯ ಮರ್ಮಗ್ನತೆ ಸಾಹಿತ್ಯ ಪರಿಷತ್ತಿನಲ್ಲಿ ಪಂಪಭಾರತವನ್ನು ಪುನರ್ ಮುದ್ರಣಕ್ಕಾಗಿ ಪರಿಷ್ಕಾರ ಪಡಿಸುತ್ತಿದ್ದಾಗ ವೆಂಕಟಣ್ಣಯ್ಯನವರು ಪ್ರತಿ ರಾತ್ರಿಯೂ ಒಂದು ದಿನ ತಪ್ಪದೆ ಕ್ಲಪ್ತ ಕಾಲಕ್ಕೆ ಬರುತ್ತಿದ್ದರು ಅದು ವೆಂಕಟ ವೆಂಕಟನಾರಾಯಣಪ್ಪನವರ ರಾಜಭಾರ ಅವರ ಕಟ್ಟುನಿಟ್ಟನ್ನು ವೆಂಕಣ್ಣಯ್ಯನವರು ನಗುಮುಖದಿಂದ ತಮಾಷೆ ಮಾಡಿಕೊಂಡು ಸಹಿಸುತ್ತಿದ್ದರು ಆಕೆ ಕಾರಣ ಬರುತ್ತಿತ್ತು ವೆಂಕಣ್ಣಯ್ಯನವರ ಕಾವ್ಯದೃಷ್ಟಿ ಸೂಕ್ಷ್ಮ ಸೂಕ್ಷ್ಮತೆ ಯಾವ ಕಡೆ ಯಾವ ಅಕ್ಷರವಿದ್ದರೆ ಸೊಗಸು ಕಿವಿಗೆ ಹೇಗೆ ಸೊಗಸು ಉಚ್ಚಾರಣೆಗೆ ಹೇಗೆ ಸೊಗಸು ವ್ಯಂಗ್ಯಾರ್ಥ ಪ್ರತೀತಿಗೆ ಹೇಗೆ ಸೊಗಸು ವಾಚ್ಯಾರ್ಥಕ್ಕೆ ಹೇಗೆ ಸೊಗಸು ಈ ಮರ್ಮಗಳನ್ನು ಅವರು ಹುಡುಕಿ ಹುಡುಕಿ ವಿವರಿಸುತ್ತಿದ್ದರು ಒಂದೊಂದು ಸಲ ಈ ವಿವರಣೆ ವಿಮರ್ಶೆಗಳಿಂದ ಕೆಲಸ ತಡವಾಗುತ್ತಿತ್ತು ಕೆಲಸದ ವಿಷಯದಲ್ಲಿ ತೀವ್ರರಾಗಿ ಕಾಲ ವಿಳಂಬದ ವಿಷಯದಲ್ಲಿ ಕಟುವಾಗಿದ್ದ ವೆಂಕಟನಾರಾಯಣಪ್ಪನವರು ವೆಂಕಟಣಯ್ಯನವರ ಮಾತುಗಳನ್ನು ಕೇಳುವುದರಲ್ಲಿ ತಮ್ಮ ಕಟ್ಟುನಿಟ್ಟನ್ನು ಮರೆಯುತ್ತಿದ್ದರು ವೆಂಕಣ್ಣಯ್ಯ ಜೀವನದಲ್ಲಿ ಕಷ್ಟಪಟ್ಟಿದ್ದವರು ಬಡತನದ ಕೊರಗು ಕಾರ್ಪಣ್ಯಗಳನ್ನು ಕಂಡಿದ್ದವರು ಆದ್ದರಿಂದ ಸಹನೆಯುಳ್ಳವರು ಕಟುಮಾತುಗಳನ್ನಾಡಲು ಅವರಿಗೆ ಮನಸ್ಸುಬಾರದು ಕಷ್ಟ ಹೇಳಿಕೊಂಡು ಅವರಿಂದ ನಿವಾರಣೆ ಎಷ್ಟು ಮಾತ್ರ ಸಾಧ್ಯವೋ ಅಷ್ಟು ಮಾತ್ರವನ್ನು ಖಂಡಿತವಾಗಿ ನಿರೀಕ್ಷಿಸಬಹುದಾಗಿತ್ತು ಅವರು ಐಶ್ವರ್ಯವಂತ ಕಾಲವನ್ನು ಅವರು ಪ್ರೊಫೆಸರ್ ಆಗುವವರೆಗೂ ಅವರದು ಅಹನ್ಯಹನಿ ಕಾಲಕ್ಷೇಪದ ಪಾಳೆಂದೇ ಹೇಳಬೇಕು ಅಂತಾದರಲ್ಲಿಯೂ ಅವರು ಹತ್ತಾರು ಮಂದಿಗೆ ಕಷ್ಟಕಾಲದಲ್ಲಿ ಸಹಾಯ ಕೊಟ್ಟದ್ದನ್ನು ನಾನು ಬಲ್ಲೆ ಎಷ್ಟೋ ಮಂದಿಗೆ ಅವರು ಬ್ಯಾಂಕಿನಲ್ಲಿ ಹೊಣೆ ನಿಂತು ಸಾಲ ದೊರಕಿಸಿದರು ಅವರಲ್ಲಿ ಎಷ್ಟು ಮಂದಿ ಕೃತಜ್ಞರಾಗಿದ್ದರೆಂಬ ವಿಷಯ ಮಾತ್ರ ನನಗೆ ತಿಳಿಯದು ಒಂದು ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯ ಸಮಯದಲ್ಲಿ ವೆಂಕಣ್ಣಯ್ಯ ನಾನು ಬೆಂಗಳೂರು ಕೃಷ್ಣರಾಜೇಂದ್ರ ರಸ್ತೆಯಲ್ಲಿ ದೊಡ್ಡಪೇಟೆಯ ಕಡೆಗೆ ಹೋಗುತ್ತಿದ್ದೆವು ವಾಣಿವಿಲಾಸ ವಿದ್ಯಾಶಾಲೆಯ ಹತ್ತಿರ ಬರುವಾಗೆ ನಮ್ಮ ಬಲಗಡೆಯ ಒಂದು ಓಣಿಯಿಂದ ಯಾರೋ ಒಬ್ಬ ಓಡಿ ವೆಂಕಣ್ಣಯ್ಯನ ಮುಂದೆ ಕೈಚಾಚಿ ನಿಂತ ಆತನ ಕೋಟು ಪಂಚೆಗಳು ಹರಕಲು ಹರಕಲಾಗಿ ಕೊಳೆ ಕೊಳೆಯಾಗಿದ್ದವು ಆತನ ಕಣ್ಣುಗುಡ್ಡೆ ಮುನ್ನುಗ್ಗಿ ಬರುವಂತೆ ಇತ್ತು ಹಲ್ಲುಬ್ಬು ವೆಂಕಣ್ಣಯ್ಯ ತನ್ನ ಜೇಬುಗಳನ್ನೆಲ್ಲಾ ಹುಡುಕಿ ನೋಡಿದರು ಶರೀಟಿನ ಜೇಬುಗಳಲ್ಲಿಯೂ ಬೇರೆಲ್ಲಿಯೂ ಏನೂ ಇರಲಿಲ್ಲ ನನ್ನನ್ನು ಕೇಳಿದರು ನನ್ನ ಜೇಬಿನಲ್ಲೂ ಒಂದು ದಮ್ಮಡಿ ಕೂಡ ಇರಲಿಲ್ಲ ವೆಂಕಣ್ಣಯ್ಯ ಏನೂ ಇಲ್ಲವಲ್ಲ ಈಗ ನರಸಿಂಹಮೂರ್ತಿ ಪರವಾಗಿಲ್ಲ ಬಿಡಿ ಸರ್ ಅಭ್ಯಾಸಕೋಸ್ಕರ ಕೇಳಿದೆ ನಾವಿಬ್ಬರು ನಮ್ಮ ದಾರಿ ಹೇಳಿದ್ದು ಹತ್ತು ಹದಿನೈದು ಅಡಿ ಮುಂದೆ ಹೋದೆವು ಆಗ ಮೃತ ಆದವರೊಬ್ಬರು ಎದುರಿಗೆ ಬಂದರು ವೆಂಕಣ್ಣಯ್ಯ ಅವರನ್ನು ಕೇಳಿ ಅರ್ಧಾಣೆ ಸಾಲ ತೆಗೆದುಕೊಂಡು ಮೇಲೆ ಹೇಳಿದ ಮನುಷ್ಯ ಇದ್ದ ಕಡೆ ತಿರುಗಿ ಹೋಗಿ ಆತನನ್ನು ಕರೆದು ಹೇಳಿದರು ಮೂರ್ತಿ ಹಿಡಿ ಇದಕ್ಕೇನೆ ಸರ್ ಅಷ್ಟು ಶ್ರಮ ದಿನಾಗಲೂ ಕೊಡುತ್ತೀರಿ ಒಂದು ದಿನ ಇಲ್ಲದಿದ್ದರೆ ಏನಂತೆ ನನಗೂ ಅಭ್ಯಾಸ ತಪ್ಪ ಬರದು ಹೌದಲೋ ಇದು ವೆಂಕಣ್ಣಯ್ಯನ ಸ್ವಭಾವಕ್ಕೆ ಬೀಗದ ಕೈ ಕಣಕರಿಸುವುದು ಕೊಡುವುದು ಕೊಟ್ಟದ್ದನ್ನು ಲೆಕ್ಕ ಬಿಡದೆ ಮರೆಯುವುದು ಇದು ವೆಂಕಣ್ಣಯ್ಯನ ಲಕ್ಷಣ ಸಾಹಿತ್ಯ ವಿದ್ವಾಂಸ ಮೈಸೂರಿನಲ್ಲಿದ್ದಾಗ ವೆಂಕಣ್ಣಯ್ಯನವರ ಜೀವನ ತಕ್ಕ ಸಮಾಧಾನ ತುಂಬಿದ್ದಾಗಿತ್ತು ಅವರಿಗೆ ಮನೆಯಲ್ಲಿ ಕೂಡುವ ಜಾಗ ವಿಶಾಲವಾಗಿರಬೇಕು ನಯವಾದ ಕಂಬಳಿ ಜಮಖಾನೆ ಇರಬೇಕು ಒಳ್ಳೆಯ ಹೊರಗು ದಿಂಬು ಇರಬೇಕು ನಾನು ಒಂದು ಸಾರಿ ಅವರ ಮನೆಗೆ ಹೋದಾಗ ಹೀಗೆಲ್ಲಾ ಅಣಿ ಮಾಡಿಕೊಂಡು ಕುಳಿತಿದ್ದರು ಅಲ್ಲಿ ತಿನ್ಎಂ ಶ್ರೀಕಂಠಯ್ಯನವರು ಬಿಎಲ್ ನರಸಿಂಹಾಚಾರ್ಯ ಮೊದಲಾದ ಶಿಷ್ಯರು ನಾಲ್ಕೈದು ಮಂದಿ ಇದ್ದರು ಮೂವರು ನಾಲ್ವರ ಮುಂದೆ ಬರೆಯುವ ಡೆಸ್ಕ್ ಇಳಿಜಾರು ಮೇಜುಗಳಿದ್ದವು ಅವರೆಲ್ಲಾ ಸೇರಿ ಹರಿಹರನ ರಗಳೆಯನ್ನು ಬೇರೆ ಯಾವುದೋ ಪ್ರಾಚೀನ ಗ್ರಂಥವನ್ನು ಪರಿಷ್ಕಾರ ಕಾರ್ಯದಲ್ಲಿದ್ದರು ತಾಳೆಯೊಲೆಯ ಪ್ರತಿಯೊ ನೋದುವುದು ಗುರುತು ಮಾಡಿಕೊಳ್ಳುವುದು ನಾನಾ ಪಾಠಗಳ ತಾರತಮ್ಯಗಳನ್ನು ಚರ್ಚಿಸುವುದು ಇದು ಅವರು ಆಗ ಮಾಡುತ್ತಿದ್ದ ಕೆಲಸ ಅದರ ನಡುವೆ ದೋಸೆ ಪೂರಿ ಕಾಫಿ ಮೊದಲಾದವುಗಳ ಸೇವೆಯೂ ಆಗುತ್ತಿತ್ತು ಅದು ಒಬ್ಬ ಪ್ರಾಮಾಣಿಕನಾದ ಸಾಹಿತ್ಯ ವಿದ್ವಾಂಸನ ವ್ಯಕ್ತಿ ಸನ್ನಿವೇಶದ ಚಿತ್ರ ಅದನ್ನು ನಾನು ಪದೇ ಪದೇ ನೆನೆಸಿಕೊಳ್ಳುತ್ತೇನೆ ಆ ನೆನಪಿನಿಂದ ಆಗುವ ಸಂತೋಷ ಈ ಬಡಬಾಡಿನಲ್ಲಿ ಒಂದು ದೊಡ್ಡ ಯೋಗ ಕಾವ್ಯವಾಚನ ಶೈಲಿ ವೆಂಕಣ್ಣಯ್ಯ ಕಾವ್ಯ ಒಂದು ಸೊಗಸು ಆತನ ಕಂಠ ಸಂಪತ್ತು ಸಂಗೀತಕ್ಕೆ ತಕ್ಕದ್ದೆಂದು ಹಿಂದೆಯೇ ಹೇಳಿದೆ ಸಂಗೀತ ವೆಂಕಣ್ಣಯ್ಯನಿಗೆ ಅತ್ಯಂತ ಪ್ರಿಯವಾದ ಕಲೆ ಆತ ನಾನು ಒಬ್ಬರೇ ಇದ್ದಾಗ ನಾನು ಇಬ್ಬರೇ ಇದ್ದಾಗ ಒಂದು ಶ್ಲೋಕವನ್ನೋ ಹಾಡನ್ನೋ ಆತ ಆತ್ಮ ಸಂತೋಷಕ್ಕಾಗಿ ಹಾಡಿಕೊಳ್ಳುತ್ತಿದ್ದರು ಅರಿವೆಂಬ್ರಾಗದ ಪುತ್ತಿದೆ ಅಂತ ಪದ್ಯಗಳಲ್ಲೊಂದು ದವಳಗಂಗೆಯ ಪತ್ತ ಶಿವಮಹಾಲಿಂಗ ಇನ್ನೊಂದು ಅವರದು ಇಂಪಾದ ಕೋಮಲವಾದ ಶಾರೀ ಶರೀರ ಅದರಲ್ಲಿ ಒಳ್ಳೆಯ ಫಲಕ್ಕೂ ಬಡಿ ಇತ್ತು ಆದರೆ ಅವರು ಸಂಗೀತವನ್ನು ಶಾಸ್ತ್ರೀಯವಾಗಿ ಪಾಠ ಮಾಡಿದವರಲ್ಲ ರಾಗಗಳ ಸ್ವಭಾವವನ್ನು ಅನುಭವದಿಂದ ಕಂಡುಕೊಂಡಿದವರು. ಕನ್ನಡ ಪದ್ಯಗಳನ್ನು ರಾಗದಿಂದ ಓದುವರು ಸಂಗೀತದ ವ್ಯಾಪನೆ ಅವರ ಓದುಗಾರಿಕೆಯಲ್ಲಿ ಎಷ್ಟು ಮಟ್ಟಿಗೆ ಇತ್ತೆಂದರೆ ನನ್ನಿಂದ ಒಂದು ಟಿಕ್ಕನ್ನು ಮಾಡಿಸುವಷ್ಟು ಮಟ್ಟಿಗೆ ಆ ಹೀಗೆ ವೆಂಕಣ್ಣಯ್ಯ ನಿಮ್ಮ ಓದುವ ದಾಟಿಯಲ್ಲಿ ನಿಮಗೆ ಮನಸ್ಸು ಬಂದರೆ ಕೊಳಕು ಕಗ್ಗವನ್ನು ಸೊಗಸಾದ ಕಾವ್ಯವೆಂದೆನಿಸುವಂತೆ ಮಾಡುತ್ತೀರಿ ಮನಸ್ಸು ಬಾರದಿದ್ದರೆ ಸೊಗಸಾದ ಪದ್ಯವನ್ನು ಅದು ಕೆಲಸಕ್ಕೆ ಬಾರದ ಕಂತೆ ಎನಿಸುವಂತೆ ಮಾಡುತ್ತೀರಿ ಹೀಗೆ ಎಷ್ಟೋ ವೇಳೆ ನಡೆದದ್ದುಂಟು ಯಾರು ಯಾರೋ ಹೊಸದ ಪಂಕ್ತಿಗಳನ್ನು ವೆಂಕಣ್ಣಯ್ಯನಿಗೆ ತೋರಿಸಿ ಸರ್ಟಿಫಿಕೇಟ್ ಬೇಡುತ್ತಿದ್ದರು ವೆಂಕಣ್ಣಯ್ಯ ಖುಷಿಯ ಮನೋಭಾವದಲ್ಲಿದ್ದರೆ ಆ ಪಂಕ್ತಿಗಳನ್ನು ರಾಗದಿಂದ ಓದುವರು ಬರೆದವರು ಅದನ್ನು ಕೇಳಿ ಹಿಗ್ಗಿ ಹೊರಟು ಹೋಗುವರು ಆಮೇಲೆ ನಾನೋ ಕೃಷ್ಣಶಾಸ್ತ್ರಿಗಳು ಕೇಳಿದಾಗ ಇನ್ನೇನು ಮಾಡ್ಲಪ್ಪ ಒಳ್ಳೆ ಹುಡುಗ ಈ ಹುಚ್ಚು ಹಿಡಿದಿದೆ ಬೇಡವೆಂದರೆ ಹುಚ್ಚುವಿನೂ ಹೆಚ್ಚಾಗುತ್ತದೆ ಅದಕ್ಕಾಗಿ ಹೀಗೆ ಉಪಾಯವಾಗಿ ತಳ್ಳುವುದು ಎಂದು ನಂಬುವರು ಒಂದು ಸ್ಮರಣೀಯ ಉಪನ್ಯಾಸ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮೂವತ್ತೈದರ ಸುಮಾರಿನಲ್ಲಿ ಪರಿಷತ್ತಿನ ವಿಶೇಷೋಪನ್ಯಾಸ ಕಾಲದಲ್ಲಿ ವೆಂಕಣ್ಣಯ್ಯ ಮಾಡಿದ ಒಂದು ಭಾಷಣ ಅದನ್ನು ಕೇಳಿದವರ ಜ್ಞಾಪಕದಲ್ಲಿ ಬಹುಕಾಲ ಸ್ಫುಟವಾಗಿ ನಿಂತಿದ್ದಿತು ನಾನು ಹತ್ತಾರು ಮಂದಿ ಕನ್ನಡ ಭಾಷಣಕಾರರನ್ನು ಕೇಳಿರುವ ಕೇಳಿರುವವನು ಅವರ ನೂರಾರು ಭಾಷಣಗಳನ್ನು ಕೇಳಿದ್ದೇನೆ ವೆಂಕಣ್ಣಯ್ಯ ಅಂದು ಬೆಳಿಗ್ಗೆ ಮಾಡಿದ ಭಾಷಣದಷ್ಟು ಪರಿಣಾಮಕಾರಿಯಾದದ್ದನ್ನು ನಾನು ಎಂದು ಕೇಳಿಲ್ಲ ಅಂದಿನ ವಿಷಯ ನನಗೆ ಜ್ಞಾಪಕವಿರುವ ಮಟ್ಟಿಗೆ ಪ್ರಾಚೀನ ನವೀನಗಳ ಸಮನ್ವಯ ವೆಂಕಣ್ಣಯ್ಯ ಸುಮಾರು ಒಂದೂವರೆ ಗಂಟೆ ಮಾತನಾಡಿದರು ಇಂಗ್ಲಿಷ್ನಲ್ಲಿ ಸ್ಪೋಕ್ ಲೈಕ್ ಒನ್ ಇನ್ಸ್ಪೈರ್ಡ್ ಎಂದು ಹೇಳುವಂತೆ ಆ ದಿನ ವೆಂಕಣ್ಣಯ್ಯನಲ್ಲಿ ಒಂದು ದೈವಾಂಶ ಅವೇಶ ಮಾಡಿದ್ದಂತೆ ಕೇಳಿದವರಿಗೆ ತೋರುತ್ತಿತ್ತು ಆ ಭಾಷಣದ ವಿಶೇಷ ಗುಣ ವಾಗ್ದೋರಣೆಯಲ್ಲ ಆಡಂಬರವಲ್ಲ ಅಲಂಕಾರದ ಬೆಡಗಲ್ಲ. ಅದು ವಿಷಯ ನಿರೂಪಣೆಯ ಸ್ವಾರಸ್ಯ ಪ್ರಾಚೀನ ಸಂಪ್ರದಾಯ ನವೀನ ಸುಧಾರಣೆ ಈ ಎರಡು ಪಕ್ಷಗಳನ್ನು ಕುರಿತು ಹೇಳಬಹುದಾಗಿದ್ದ ವಾದ ಪ್ರತಿವಾದಗಳನ್ನು ತೋಲನ ಮಾಡಿ ದಿಗ್ದರ್ಶನ ಮಾಡಿದ್ದು ವೆಂಕಣ್ಣಯ್ಯನ ಬುದ್ಧಿ ಸೂಕ್ಷ್ಮದ ಕಾರ್ಯ ಮಾತುಗಳೇನೋ ಮಿತವಾಗಿದ್ದವು ಭಾಷೆ ಸರಳವಾಗಿತ್ತು ರೀತಿ ಸಾಮಾನ್ಯವಾದದ್ದೇ ಆದರೆ ವಿಷಯ ಸಾಮಗ್ರಿ ಭಾರವಾದದ್ದು ನಿರೂಪಣಾ ಶೈಲಿ ಗಂಭೀರವಾದದ್ದು ವಾಕ್ಯವಾಕ್ಯದಲ್ಲಿಯೂ ತೇಜಸ್ಸು ಕಾಂತಿಯೂ ತುಂಬಿದ್ದವು ಅದು ಬುದ್ಧಿ ಪ್ರಸಾದದ ತೇಜಸ್ಸು ಕಾವ್ಯವಿಹಾರ ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ನಾನು ಕಂಡಿರುವ ಸಂತೋಷದ ಬಹು ಭಾಗಕ್ಕಾಗಿ ನಾನು ವೆಂಕಣ್ಣಯ್ಯನಿಗೆ ಋಣಿಯಾಗಿದ್ದೇನೆ ಆತನ ರಸ ಪರಿಪಾಕದ ತಾರತಮ್ಯ ವಿವೇಕ ಬಹು ಸೂಕ್ಷ್ಮವಾದದ್ದು ಆತನ ಓದುಗಾರಿಕೆಯದೇ ಒಂದು ಸೊಗಸು ಅದಕ್ಕಿಂತ ಮೇಲಾದದ್ದು ರಸಭಿಜ್ನತೆ ಕಾವ್ಯ ಸಂದರ್ಭದಲ್ಲಿ ಸನ್ನಿವೇಶದ ಹಿರಿಮೆಯಲ್ಲಿ ಪಾತ್ರಾಭಿವ್ಯಕ್ತಿಯ ಹಿರಿಮೆಯಲ್ಲಿ ಎಲ್ಲಿ ಪದೌಚಿತ್ಯ ಸೊಗಸು ಎಲ್ಲಿ ವರ್ಣನ ಸೊಗಸು ಇದೇ ಮೊದಲಾದ ವಿವೇಚನೆಯನ್ನು ಮಾಡುವುದು ವೆಂಕಣ್ಣಯ್ಯನವರ ವಿಮರ್ಶನಾ ಸ್ವಾರಸ್ಯ ಒಂದು ಸಾರಿ ಸಮ್ಮೇಳನಕ್ಕಾಗಿ ನಾವು ಬೆಳವ ಬೆಳಗಾವಿಗೆ ಹೋಗಿದಾಗ ಅಲ್ಲಿ ಯಾವುದೋ ಹೈಸ್ಕೂಲ್ ಕಟ್ಟಡದಲ್ಲಿ ಬಿಡಾರ ಮಾಡಿಕೊಂಡಿದ್ದೆವು ನಾವು ಅಲ್ಲಿ ಬಂದು ಸೇರಿದಾಗ ಅಪರಾನ್ನ ಮೂರು ಗಂಟೆಯ ಸುಮಾರು ಆಗ ವೆಂಕಟನಾರಾಯಣಪ್ಪನವರು ಎಪ್ಪತ್ತು ಎಂಬತ್ತು ಅಡಿ ಆಳದ ಬಾವಿಯಿಂದ ನೀರು ಸೇರಿ ಸ್ನಾನ ಮಾಡಿ ಆಮೇಲೆ ಅಡಿಗೆಯನ್ನು ಸಿದ್ಧಪಡಿಸಿದರು ದೇಹಶ್ರಮದಿಂದ ಕೊಂಚ ಬೇಸರವಾಗಿತ್ತು ಮಾರನೆಯ ದಿನ ಮಧ್ಯಾಹ್ನ ನಂತರ ನಾವು ಕೊಂಚ ವಿಶ್ರಾಂತಿಯಿಂದಿರುವುದೆಂದು ಮನಸ್ಸು ಮಾಡಿಕೊಂಡೆವು ಆಗ ಆ ಮಾತು ಈ ಮಾತು ಆಡುತ್ತಾ ಅರ್ಜುನನ ತೀರ್ಥಯಾತ್ರೆಯ ಪ್ರಸ್ತಾವ ಬಂದಿತ್ತು ವೆಂಕಣ್ಣಯ್ಯ ಪಂಪಭಾರತವನ್ನು ಕೈಗೆ ತೆಗೆದುಕೊಂಡು ಆ ಭಾಗವನ್ನು ಓದಿದರು ಆನಂದ ನನ್ನ ಮನಸ್ಸಿನ ನನ್ನ ನೆನಪಿನಲ್ಲಿ ಒಂದು ಭಾಗ್ಯನಿಧಿಯಾಗಿ ಉಳಿದುಕೊಂಡಿದೆ ಅವರು ಓದಿದ್ದಾದ ಮೇಲೆ ಬೆಳಗಾವಿಯ ಸಾಹಿತ್ಯ ಸಮ್ಮೇಳನಕ್ಕೆ ನಾವೆಲ್ಲ ಹೋಗಿದ್ದೆವು ಒಂದು ಮಧ್ಯಾಹ್ನ ಆ ಊರಿಗೆ ಹೊರಗೆ ಮೈದಾನದಲ್ಲಿ ಕೊಂಚ ಸುತ್ತಾಡಿ ಒಂದು ಕಡೆ ಕುಳಿತೆವು ವೆಂಕಣ್ಣಯ್ಯನ ಕೈಯಲ್ಲಿ ಪಂಪ ಭಾರತವಿತ್ತು ಅಂದಿನ ವೆಂಕಣ್ಣಯ್ಯನ ಓದುಗಾರಿಕೆಯನ್ನು ಕೇಳಿದವರು ಅದನ್ನು ಯಾವ ಜೀವವೂ ಮರೆಯಲಾರರು ಅದಾದ ಮೇಲೆ ತಕರಾರು ಕೃಷ್ಣಶಾಸ್ತ್ರಿಗಳದು ನನ್ನದು ವೆಂಕಣ್ಣಯ್ಯನವರ ಮೇಲೆ ಯಾವಾಗಲೂ ಒಂದು ಆಕ್ಷೇಪ ಬಹು ಸಾಮಾನ್ಯವಾದ ಪದ್ಯವನ್ನು ನೀವು ಓದುವ ಸೊಗಸಿನಿಂದ ರಸಪುಷ್ಟವನ್ನಾಗಿ ಮಾಡುತ್ತೀರಿ ನಿಮಗೆ ಮನಸು ಬಾರದಿದ್ದರೆ ಎಷ್ಟು ಸೊಗಸಾದ ಪದ್ಯವನ್ನಾದರೂ ನೀವು ಓದುವ ರೀತಿಯಿಂದ ಅದು ಕೆಟ್ಟ ಕಗ್ಗವೆನ್ನುವಂತೆ ಮಾಡುತ್ತೀರಿ ಈ ಆಕ್ಷೇಪಣೆ ವೆಂಕಣ್ಣಯ್ಯನವರ ಪ್ರತ್ಯುತ್ತರ ಮೊದಲು ದೊಡ್ಡ ನಗು ಆಮೇಲೆ ಏನೋ ವಿವರಣೆ ಮೇಲೆ ಹೇಳಿದ ಸಂದರ್ಭದಲ್ಲಿ ಹೀಗೆ ವಾಗ್ವಾದ ಪ್ರಾರಂಭವಾಯಿತು ಆಗ ನೋಡಬೇಕಾಗಿತ್ತು ವೆಂಕಣ್ಣಯ್ಯನ ಅಂತ ಅಂತರ್ದೃಷ್ಟಿ ಎಂತಾದ್ದು ಕೃಷ್ಣಶಾಸ್ತ್ರಿಗಳ ಪಾಂಡಿತ್ಯ ಎಂತಾದ್ದು ಎಂಬುದನ್ನು ಅದು ಕಾವ್ಯ ವ್ಯಾಸಂಗಿಗಳಿಗೆ ಒಂದು ಸೊಗಸಾದ ಪಾಠ ನಮ್ಮ ಮಾತುಕತೆಗಳು ನಡೆಯುತ್ತಿದ್ದಂತೆ ಆ ದಾರಿಯಲ್ಲಿ ಹೋಗುತ್ತಿದ್ದವರು ಹತ್ತಾರು ಮಂದಿ ನಾವಿದ್ದ ಕಡೆ ಗುಂಪು ಕಟ್ಟಿ ಆದರೆ ಅವರು ಅಲ್ಲಿದ್ದು ನಮ್ಮ ಮನಸ್ಸುಗಳಿಗೆ ಗೋಚರವಾಗಲಿಲ್ಲ ನಮ್ಮ ಮಾತು ನಿಂತ ಮೇಲೆ ಅವರಲ್ಲಿ ಒಬ್ಬರು ಮೂವರು ಯಾಕ್ರಪ್ಪ ನಿಲ್ಲಿಸಿಬಿಟ್ಟಿರಿ ಇನ್ನೂ ಮಾತ್ ನಾಡ್ರಲ್ಲಾ ಕೇಳಾನಿ ಎಂದರು ಆಗ ಗೊತ್ತಾಯಿತು ನಮಗೆ ಆ ಜನಕ್ಕೆ ಒಳ್ಳೆಯ ಕನ್ನಡ ಮಾತಿನ ಹಸು ಎಷ್ಟಿತ್ತು ಎಂಬುದು ವೆಂಕಣ್ಣಯ್ಯನವರ ಮಾತಿನ ಭಾಷೆ ಅಷ್ಟು ಮಧುರವಾದ ಕಾಂತಿಯುಳ್ಳು ನಾವು ಆ ಗುಂಪಿನವರ ಜೊತೆಯಲ್ಲಿ ಒಂದೆರಡು ಉಪಚಾರದ ಮಾತನಾಡಿ ಮುಗಿಸಿದೆವು ನರಹರಿರಾಯರ ಗುಡ್ಡದ ಮೇಲೆ ಬಸವನಗುಡಿಯ ನರಹರಿರಾಯರ ಗುಡ್ಡದ ಪೂರ್ವಭಾಗದ ಇಡಿಜಾರಿನಲ್ಲಿ ವೆಂಕಣ್ಣಯ್ಯ ಶ್ರೀನಿವಾಸ ಮೂರ್ತಿ ನಾನು ಒಂದೊಂದು ವೇಳೆ ಕೃಷ್ಣಶಾಸ್ತ್ರಿ ಸೇರಿ ಗದಗಿನ ಭಾರತದ ಅನೇಕ ಪ್ರಕರಣಗಳನ್ನು ಓದಿದೆವು ಓದುವ ಕೆಲಸ ವೆಂಕಣ್ಣಯ್ಯನವರದು ಮೂರ್ತಿ ನಾನು ನಮ್ಮ ಮುಂದೆ ಸಣ್ಣ ಕಲ್ಲಿನ ರಾಶಿಗಳನ್ನು ಮಾಡಿಕೊಂಡು ನಮ್ಮೆದುರುಗಿದ್ದ ಮಾವಿನ ಮರಗಳ ಕಾಯಿಗಳಿಗೆ ತಲ್ಲೆಸೆಯುತ್ತಿದ್ದೆವು ಆಗ ಸಂಜೆ ನಾಲ್ಕು ಗಂಟೆಯ ಸುಮಾರು ನಾವಿದ್ದ ಕಡೆ ಗುಡಿಯ ನೆರಳು ಹರಡಿ ತಂಪಾಗಿರುತ್ತಿತ್ತು ನಮ್ಮ ಜೊತೆಯಲ್ಲಿ ಒಂದಿಷ್ಟು ಅವಲಕ್ಕಿ ಹುರಿಗಾಳು ಬರುತ್ತಿತ್ತು ಅದರ ಜೊತೆಗೆ ನಾವು ಉದುರಿಸಿದ ಕಸಿ ಮಾವಿನಕಾಯಿ ದೋರೆಗಾಯಿ ಜೊತೆಗೆ ಕೊಂಚ ಉಪ್ಪು ಹಸಿಮೆಣಸಿನಕಾಯಿ ಇರುತ್ತಿತ್ತು ಈ ತರತಿಪುಗಳನ್ನೆಲ್ಲ ಮೆಲ್ಲುವುದು ವೆಂಕಣ್ಣಯ್ಯನವರ ಓದಿಗೆ ನಡುವೆ ಅಡ್ಡ ಹಾಕುವುದು ವ್ಯಾಖ್ಯಾನ ಮಾಡುವುದು ಕೀಟಲೆ ಮಾಡುವುದು ಹೀಗೆ ಎಷ್ಟೋ ದಿನಗಳು ಕಳೆದಿದ್ದೇವೆ ಒಂದು ದಿನ ಸಂಜೆ ಐದು ಗಂಟೆಯ ಸುಮಾರಿಗೆ ನರಹರಿರಾಯರ ಗುಡ್ಡಕ್ಕೆ ಬಂದೆವು ಮಹಾ ಮಹೋಪಾಧ್ಯಾಯ ಸಿದ್ಧಾಂತಿ ಶಿವಶಂಕರ ಶಾಸಿಗಳು ಆ ವೇಳೆಗೆ ಬಂದಿದ್ದರು ಗುಡಿಯನ್ನು ತಮ್ಮ ಆಡಳಿತಕ್ಕೆ ವಹಿಸಿಕೊಂಡು ಮುಂದಿನ ವ್ಯವಸ್ಥೆಯನ್ನು ನಡೆಸುವುದರಲ್ಲಿದ್ದರು ನನ್ನನ್ನು ಕಂಡೊಡನೆಯೇ ಪ್ರೀತಿಯಿಂದ ಬರಮಾಡಿಕೊಂಡರು ಆಗ ನಾವು ಮೂರು ನಾಲ್ಕು ಮಂದಿ ಇದ್ದೇವೆಂದು ಜ್ಞಾಪಕ ವೆಂಕಣ್ಣಯ್ಯ ಮೊದಲಾದವರನ್ನು ಪರಿಚಯ ಮಾಡಿಕೊಟ್ಟೆ ಶಾಸಿಗಳವರು ನಮ್ಮನ್ನು ಗುಡಿಯ ಕರೆದು ನವರಂಗ ಮಂಟಪದಲ್ಲಿ ಕೂಡ ಹೇಳಿದರು ನಾವು ಕುಳಿತುಕೊಂಡ ಮೇಲೆ ಅವರು ತಾವು ಬರೆದಿದ್ದ ಒಂದು ಗ್ರಂಥವನ್ನು ನನ್ನ ಮುಂದೆ ಇರಿಸಿ ಅದನ್ನು ಓದ ಹೇಳಿದರು ನಾನು ವೆಂಕಣ್ಣಯ್ಯ ಬಹು ಚೆನ್ನಾಗಿ ಓದುತ್ತಾರೆ ಅವರು ಓದುವುದನ್ನು ತಾವು ಕೇಳಬೇಕು ಎಂದು ಹೇಳಿ ಗ್ರಂಥವನ್ನು ವೆಂಕಣ್ಣಯ್ಯನವರ ಮುಂದಿಟ್ಟೆ ಆ ಗ್ರಂಥ ಚಂಪು ಪ್ರಬಂಧ ಕುಮಾರಸ್ವಾಮಿ ಶೈಲ ಮಹಾತ್ಮ್ಯ ಶಾಸ್ತ್ರಿಗಳವರು ಸ್ವಪ್ನ ಕಂಡದ್ದು ಆ ಶೈಲದಲ್ಲಿ ನೆಲೆಸುವಂತೆ ಅವರಿಗೆ ಭಗವತ್ ಪ್ರೇರಣೆಯಾದದ್ದು ಇದನ್ನೆಲ್ಲ ವರ್ಣಿಸುವ ಗ್ರಂಥ ವೆಂಕಣ್ಣಯ್ಯನವರು ಶಾಸ್ತ್ರಿಗಳು ತೋರಿಸಿದ ಪುಟವನ್ನು ಓದಲಾರಂಭಿಸಿ ಆ ಕ್ರಮದಲ್ಲಿ ಈ ಕೆಳಗಣ ವಾಕ್ಯಕ್ಕೆ ಬಂದರು ಓ ಜಂಡಮಾಲಿ ಆ ಊರು ಉರಿ ಬಿಸಿಲಿನಲ್ಲಿ ನಾನು ಬಂದು ಕೆಂಡದಂತೆ ಕಾದ ಈ ಬಂಡೆಯ ಮೇಲೆ ಕುಂಡೆಯನ್ನೂರಿ ಇದನ್ನ ಓದುವ ವೇಳೆಗೆ ವೆಂಕಣ್ಣಯ್ಯನವರಿಗೆ ಅಸಾಧ್ಯ ನಗು ಬಂದಿತು ಆತ ನಸ್ಯ ಹಾಕಿಕೊಳ್ಳುವ ನೆವದಿಂದ ಓದು ನಿಲ್ಲಿಸಿ ನಸ್ಯದ ಡಬ್ಬಿ ಕೈವಸ್ತ್ರಗಳನ್ನು ಹುಡುಕುತ್ತಿದ್ದರು ಆದರೂ ನಗು ತಡೆದುಕೊಳ್ಳಲಾಗಲಿಲ್ಲ ಅವರಿಗೆ ನಾನು ಹೇಗೋ ನಗು ತಡೆದುಕೊಂಡು ಒಂದು ಚಮತ್ಕಾರ ಮಾಡಬೇಕಾಯಿತು ಅವರಿಗೆ ಕೆಮ್ಮು ಬರುತ್ತದೆ ಕೊಂಚ ನೀರು ಕೊಟ್ಟರೆ ಸರಿ ಹೋಗುತ್ತದೆ ಎಂದೆ ಶಾಸಿಗಳು ಅಲ್ಲಿದ್ದ ಅಚ್ಚಿಕನೊಬ್ಬನನ್ನು ಕರೆದು ಹೇಳಿದರು ಕೊಂಚ ನೀರುತ್ತಾ ತೀರ್ಥದ ನೀರಾದರೂ ಸುರಿಯೇ ನಗು ತಡೆಯುವುದು ನಮ್ಮಿಬ್ಬರಿಗೂ ಅಸಾಧ್ಯವಾಯಿತು ಶಾಸ್ತ್ರಿಗಳು ಏನೆಂದು ಕೇಳಿದರು ನಾನು ಹೇಳಿದೆ ನಿಮ್ಮ ಪ್ರಾಸದಿಂದ ನಮಗೆ ದ್ರಾಸ ಬಂದಿತು ನಿಮ್ಮ ಡಕಾರ ಪ್ರಾಸ ಕನ್ನಡದಲ್ಲಿ ಅನರ್ಥಕಾರಿ ನನ್ನ ಹೆಸರೇ ಅದಕ್ಕೆ ದೃಷ್ಟಾಂತ ಕೊಂಚ ಹೊತ್ತಿಗೆ ಎಲ್ಲಾ ಉಪಶಮನವಾಯಿತು ಆಮೇಲೆ ಪುನಃ ನಾವು ಆ ಹೋಗಲಿಲ್ಲ ಶಿವಶಂಕರ ಶಾಸ್ತ್ರಿಗಳು ಮಹಾವಿದ್ವಾಂಸರೆನ್ನಲು ಅಡ್ಡಿಯಿಲ್ಲ ಬಿಜಾಪುರದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಭಾಷಣ ಮಾಡಿದ ಮಾಡಿದ ಭಾಷಣ ಇದಕ್ಕೆ ನಿದರ್ಶನವೆನ್ನಬಹುದು ಅವರು ವರ್ಣಮಾಲೆಯ ಯಾವ ಅಕ್ಷರವನ್ನು ಮೊದಲು ಮಾಡಿಕೊಂಡ ಕೊಂಡಾದರೂ ಯಾವ ವಿಷಯವನ್ನು ಕುರಿತಾದರೂ ಯಾವ ಛಂದಸ್ಸಿನಲ್ಲಾದರೂ ಲೀಲಾಜಾಲವಾಗಿ ಪದ್ಯರಚನೆ ಮಾಡಬಲ್ಲವರಾಗಿದ್ದರು ನನ್ನ ಸೋಲು ವೆಂಕಣ್ಣಯ್ಯ ಎಷ್ಟೋ ವಿಷಯಗಳಲ್ಲಿ ನನ್ನನ್ನು ಸೋಲಿಸಿದ್ದಾರೆ ಪಾಂಡಿತ್ಯ ಪ್ರಾಜ್ಞತೆ ಆತ್ಮ ಸಂಯಮ ಪರಿಶುದ್ಧಿ ಉದಾತ್ತ ಭಾವ ಇಂಥ ವಿಷಯಗಳಲ್ಲಿ ನಾನು ಅವರಿಗೆ ಸೋತಿದ್ದೇನೆ ನಾನು ಸೋಲು ತಿಂದಿರುವ ಒಂದು ಸಂದರ್ಭ ಸಾರ್ವಜನಿಕ ಜೀವನಕ್ಕೆ ಸಂಬಂಧಪಟ್ಟದ್ದಾದ ಕಾರಣ ಅದನ್ನು ಕುರಿತು ಇಲ್ಲಿ ಬರೆಯುವುದು ಯುಕ್ತವಾಗಿದೆ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಬಂದ ಕೂಡಲೇ ವಾರ್ಷಿಕ ಸಮ್ಮೇಳನಗಳ ಬಗ್ಗೆ ಒಂದು ನಿಯಮಾವಳಿಯನ್ನು ತಯಾರು ಮಾಡಿ ಪರಿಷತ್ತಿನ ಕಾರ್ಯಸಮಿತಿಯ ಮುಂದೆ ಇರಿಸಿದೆ ಹಾಗೆಯೇ ವಿಶೇಷ ಸಾಹಿತ್ಯೋತ್ಸವ ಮೊದಲಾದ ಕಾರ್ಯಗಳನ್ನು ಕುರಿತು ನಿಯಮಗಳನ್ನು ಸೂಚಿಸಿದೆ ಸಭೆ ಸಮ್ಮೇಳನಗಳಿಗೆ ಕಾಲ ನಿಯಮವಿರಬೇಕು ಉಪನ್ಯಾಸಿ ನ್ಯಾಸಾದಿಗಳ ಅನುಕ್ರಮವು ನಿಷ್ಕರ್ಷಿಯಾಗಿರಬೇಕು ಭಾಷಣಗಳಿಗೆ ವೇಳೆ ವೇಳೆ ಕ್ಲಪ್ತವಾಗಿರಬೇಕು ಗೊತ್ತು ಗುರಿಯಿಲ್ಲದ ಕಾರ್ಯಕಲಾಪದಿಂದ ಪ್ರಯೋಜನವಾಗದು ಸಮ್ಮೇಳನ ದೊಂಬಿಯ ಗದ್ದಲವಾಗಿರಬಾರದು ಶಿಸ್ತನಿರಿಸಿಕೊಂಡು ನಡೆದರೆ ಕೆಲಸ ಹೆಚ್ಚಾಗಿ ಮಾಡಲಾಗುತ್ತದೆ ಮತ್ತು ಮಾಡಿದ ಕೆಲಸ ಹೆಚ್ಚು ಫಕಾರಿಯಾಗುತ್ತದೆ ಇದು ನನ್ನ ವಾದ ಪರಿಷತ್ತಿನ ಕಾರ್ಯ ಸಮಿತಿಯ ಇದನ್ನು ಉತ್ಸಾಹದಿಂದ ಅನುಮೋದಿಸಿತು ಹಾಗೆ ಅನುಮೋದಿಸಿ ಚಪ್ಪಾಳೆ ತಟ್ಟಿದವರಲ್ಲಿ ವೆಂಕಣ್ಣಯ್ಯ ಮೊದಲನೆಯವರು ಅವರು ನಗು ನಗುತ್ತಾ ಎಂದು ಹೇಳಿ ಆ ಕೂಡಲೇ ಅನ್ಯಥಾ ಎಂದರು ನಾವೆಲ್ಲ ಅವರ ಕಡೆ ನೋಡಿದೆವು ಅವರು ನಗುತ್ತಾ ನೀವು ಹೇಳುವುದಿಲ್ಲ ಸರಿ ಆದರೆ ಅದೊಂದು ನಡೆಯುವುದಿಲ್ಲ ಎಂದು ಹೇಳಿಬಿಟ್ಟರು ನಾನು ಅದೇಕೆ ಹಾಗೆನ್ನುತ್ತೀರಿ ವೆಂಕಣ್ಣಯ್ಯನವರು ಏಕೆಂದರೆ ನಮ್ಮ ಜನರ ಸ್ವಭಾವ ಅಂತಹದ್ದು ಅವರು ಒಂದು ನಿಯಮವನ್ನು ನಡೆಸಿಕೊಡುವುದಿಲ್ಲ ನೀವು ಎಂಟೂವರೆಗೆ ಸಭೆ ಎನ್ನುತ್ತೀರಿ ಒಂಬತ್ತುವರೆಗೂ ಜನ ಬರುವುದಿಲ್ಲ ಒಂಬತ್ತಕ್ಕೆ ಸಭೆಯಲ್ಲಿ ಹತ್ತು ಗಂಟೆಯವರೆಗೂ ಒಬ್ಬರು ತಲೆ ಹಾಕುವುದಿಲ್ಲ ನೀವು ಭಾಷಣಕ್ಕೆ ಹದಿನೈದು ನಿಮಿಷ ಗೊತ್ತು ಮಾಡುತ್ತೀರಿ ಇಪ್ಪತ್ತೈದು ನಿಮಿಷವಾದರೂ ನಮ್ಮ ಭಾಷಣಕರ್ತರು ವಿಷಯಕ್ಕೆ ಬರು ಬಂದಿರುವುದಿಲ್ಲ ಪಿಟಿಗೆಯಲ್ಲೇ ಇರುತ್ತಾರೆ ನೀವು ಅವರನ್ನೇನು ಮಾಡುತ್ತೀರಿ ನಿಲ್ಲಿಸಿದಿರೆಂದರೆ ಅವರಿಗೆ ಕೋಪ ನಾವು ಕೋಪ ಮಾಡಿಕೊಂಡು ನೀವು ಭಾಷಣಕಾರರಿಗೆ ಅಪಮಾನ ಮಾಡಿದಿರಿ ಎನ್ನುತ್ತೇವೆ ಕಾಫಿಗೆ ಕೂಡ ನಿಮ್ಮ ನಿಯಮ ನಡೆಯದಂತೆ ನೋಡಿಕೊಳ್ಳುತ್ತೇವೆ ನೀವು ಮೂರು ಗಂಟೆಗೆಂದರೆ ನಾವು ಎರಡೂವರೆಗೆ ಸೇರಿ ದಬಾ ದುಬಿ ಮಾಡಿ ಕುಡಿದು ಚೆಲ್ಲಾಡಿ ಮೂರು ಗಂಟೆಗೆ ಬಂದವರಿಗೆ ಖಾಲಿ ಪಾತ್ರೆ ಬಿಟ್ಟಿರುತ್ತೇವೆ ಅಥವಾ ನಾವೇ ನಾಲ್ಕಕ್ಕೆ ಬಂದು ಕಾಫಿ ತಣ್ಣಗಾಯಿತೆಂದು ಬೊಬ್ಬೆ ಇಡುತ್ತೇವೆ ನಿಮ್ಮ ನಿಯಮ ಶಿಸ್ತುಗಳು ನಮ್ಮ ಸ್ವಭಾವಕ್ಕೆ ಒಗ್ಗುವುದಿಲ್ಲ ದೇವರು ಈ ನಿರುತ್ಸಾಹದ ಮಾತುಗಳನ್ನಾಡುವಾಗ ವಾಕ್ಯಗಳನ್ನು ಛಂದೋಬದ್ಧ ಮಾಡಿ ರಾಗರಾಗಗಳಲ್ಲಿ ಹಾಡಿದರು ಕಡೆಗೆ ಇದೆಲ್ಲ ಅಚ್ಚಾಗಿರಲಿ ನಿಮ್ಮ ಉದ್ದೇಶವೇನೆಂಬುದು ತಿಳಿಯುತ್ತದೆ ನೋಡುವವರಿಗೆ ನಮ್ಮ ಜನಕ್ಕೆ ಒಂದು ಕಟ್ಟಿಲ್ಲ ಒಂದು ಶಿಸ್ತಿಲ್ಲ ದೊಂಬಿ ಎಬ್ಬಿಸುವುದೇ ನಮ್ಮ ಸಭೆಯ ಕೆಲಸ ನೋಡಿ ನೋಡಲ್ಲ ಎಂದರು ಅಂದಿನಿಂದೀಚೆಗೆ ನನಗಾಗಿರುವ ಅನುಭವಗಳು ವೆಂಕಣ್ಣಯ್ಯನವರ ವಾದವನ್ನು ಎತ್ತಿ ಹಿಡಿಯುತ್ತವೆ ಸಭಿಕರು ಒಂದು ಕ್ರಮದಲ್ಲಿ ಒಂದು ಸಾಲಿನಲ್ಲಿ ಕುಳಿತುಕೊಳ್ಳುವಂತೆ ಹೇಳಲಾಗುತ್ತದೆ ಬಂದ ಜನ ಬಾಗಿಲ ಹತ್ತಿ ಹತ್ತಿರಲೆ ಒತ್ತಿಕೊಂಡು ಮಿಕ್ಕ ಭಾಗವನ್ನು ಕಾಲಿಬಿಟ್ಟಿರುತ್ತಾರೆ ವಿಶಾಲವಾಗಿ ಕೂಡಿರೆಂದರೆ ಪರವಾಗಿಲ್ಲ ಇಲ್ಲೇ ಇರುತ್ತೇವೆ ಎನ್ನುತ್ತಾರೆ ಅವರ ಅಭಿಪ್ರಾಯದಲ್ಲಿ ಇದು ವಿನಯ ಅದರಿಂದ ಇತರಿಗಾಗುವುದು ತೊಂದರೆ ಹೀಗೆ ಎಲ್ಲೆಲ್ಲಿಯೋ ಯಾವ ನಡೆಯುವುದು ನಮ್ಮ ದೇಶದಲ್ಲಿ ಏಕೋ ಕಷ್ಟವಾಗಿದೆ ನಾನು ಸೋತವನಾಗಿದ್ದೇನೆ ವೆಂಕಣ್ಣಯ್ಯನ ದೊಂಬಿ ಜಯ ಘೋಷವೇ ಕಾರ್ಯಕ್ಕೆ ಬರುತ್ತಿದೆ ಒಂದು ಹಾಸ್ಯ ಪ್ರಸಂಗ ಒಂದು ಸಾರಿ ವೆಂಕಣ್ಣಯ್ಯನಿಗೆ ಏನೋ ಆಗಿತ್ತು ಅದು ಆತನಿಗೆ ಆಗಾಗ ಬರುತ್ತಿದ್ದ ವ್ಯಾಧಿ ಹೊಟ್ಟೆಯ ಸಂಬಂಧದ್ದು ನನಗೆ ಅದರ ವರ್ಗಮಾನ ತಿಳಿದಾಗ ನಾನು ಕೆಳಗಿನಂತೆ ನಾಲ್ಕು ನಾಲ್ಕು ಪಂಕ್ತಿಗಳನ್ನು ಒಂದು ಕಾಡಿನಲ್ಲಿ ಬರೆದು ಮೈಸೂರಿಗೆ ಅವರ ಕಾಲೇಜಿನ ವಿಳಾಸಕ್ಕೆ ಕಳಿಸಿದೆ ವೆಂಕಯೊಕ್ಕಟೆ ಕಡುಪುಲೋ ಸಂಕಟಮುನು ಗಲುಗುಜೇಯುನಯ್ಯ ಇಂಕನು ವಿರೂಪನು ಜೇರಿತೆ ವೆಂಕಣ್ಣ ಬೃದ್ಧ ಚಿನುಗಿ ಬ್ರೋವ ಕಗಲದೆ ಈ ಕಾಡು ಮೈಸೂರಿಗೆ ತಲುಪಿದ ದಿನ ಆತ ಕಾಲೇಜಿಗೆ ಬಂದಿರಲಿಲ್ಲ ಬಹುಶಃ ವ್ಯಾಧಿಯ ಕಾರಣದಿಂದ ಆದರೆ ಅಂಚೆಯಾಳು ತನ್ನ ಮಾಮೂಲಿನಂತೆ ಆ ಕಾರ್ಡನ್ನು ಪ್ರೊಫೆಸರುಗಳ ಕೂಡುವ ಕಚ ಹೊರಟು ಹೋಗಿದ್ದ ಆಗ ಅಲ್ಲಿದ್ದ ಪ್ರೊಫೆಸರುಗಳು ಉಪಾಧ್ಯಾಯರುಗಳು ಇದನ್ನು ನೋಡಿದರಂತೆ ಕೆಲವು ದಿನಗಳಾದ ಮೇಲೆ ವೆಂಕಣ್ಣಯ್ಯ ನಾನು ಸೇರಿದಾಗ ವೆಂಕಣ್ಣಯ್ಯ ಮುನಿಸಿಕೊಂಡಿದ್ದಂತೆ ತೋರಿತು ನಾನು ಅವರನ್ನು ಮಾತನಾಡಿಸಿದೆ ಅವರು ಹುಬ್ಬುಗಂಟಿಕ್ಕಿ ಏನಪ್ಪ ಮಾನ ತೆಗೆದು ಬಿಡುತ್ತೀರಿ ಆ ಪದ್ಯವನ್ನು ಕಾಡಿನಲ್ಲಿಯೇ ಬರೆಯುವುದು ಒಂದು ಕವರಿನಲ್ಲಿ ಹಾಕುವುದಕ್ಕೆ ಏನಾಗಿತ್ತು ಆಮೇಲೆ ಎಲ್ಲ ನಗು ಅಣಕಗಳು ವೆಂಕಣ್ಣಯ್ಯನಿಗೂ ನನಗೂ ವಿನೋದದ ತಕರಾರುಗಳು ಎಷ್ಟೋ ನಡೆದಿವೆ ಒಂದು ಸಾರಿ ಕನ್ನಡ ರಾಷ್ಟ್ರಗೀತೆಯ ವಿಷಯ ಪೂಜ್ಯರಾದ ಶಾಂತ ಕವಿಗಳ ರಕ್ಷಿಸು ಕರ್ನಾಟಕ ದೇವಿ ಎಂಬುದನ್ನು ಅಣಕಿಸಿದೆವು ಭಕ್ಷಿಸು ಕರ್ನಾಟಕ ದೇವಿ ನೀ ಭಕ್ಷಿಸು ಕರ್ನಾಟಕ ದೇವಿ ಮುಗ್ಗುಲು ರಾಗಿಯ ಮುದ್ದೆಗಳನ್ನು ಕಗ್ಗಲಂತ ಬಕ್ಕರಿಯನ್ನು ಅಗ್ಗದ ಸೊಪ್ಪಿನ ಪಲ್ಯಗಳನ್ನು ಸಿಗ್ಗಿಲ್ಲದ ನಿನಗರ್ಪಿಸುತ್ತಿಹೆವು ಒಂದು ಸಾರಿ ಒಬ್ಬ ಸ್ನೇಹಿತರ ಮಲ್ಲಮ್ಮ ಮಲ್ಲಮ್ಮ ಎಂಬುದನ್ನು ನಾನು ಅಣಕಿಸ ವೆಂಕಣ್ಣ ವೆಂಕಣ್ಣ ಬಂಕಿಯ ಮೂಗಿನ ವೆಂಕಣ್ಣ ಎಂದೆ. ಅವರು ದಂಡಿಯಾಗಿ ನಸ್ಯಹಾಕುತ್ತಿದ್ದರು ಕೂಡಲೇ ಬಂತು ಪ್ರತ್ಯುತ್ತರ ಗುಂಡಣ್ಣ ಗುಂಡಣ್ಣ ಹುಣ್ಣಿನ ಗುಂಡಣ್ಣ ಆಗ ನಾನು ಮೂಲವ್ಯಾಧಿಯಿಂದ ನರಳುತ್ತಿದ್ದೆ ಇನ್ನೊಂದು ಸಾರಿಯ ಸ್ವಂತ ಪದ್ಯರಚನೆ ತೆಲುಗಿನಲ್ಲಿ ಅಕ್ಷರ ಚಿತ್ರ ಕವಿತ್ವದ ಚಟ ಹೆಚ್ಚು ನಿರೋ ನಿರೋಷ್ಟಮುಲು ನಿರ್ದ್ಯಂತ್ಯ ಇದನ್ನು ನಾವು ಹಿಯಾಳಿಸ ಹೊರಟವು ಅನುನಾಸಿಕಾಕ್ಷರವನ್ನು ಬಿಟ್ಟು ನಸ್ಯದ ಮೇಲೆ ಒಂದು ಪದ್ಯ ಮಾಡಿದ ನಾನು ಇದು ವೆಂಕಣ್ಣಯ್ಯನ ಉತ್ತರ ದಗಡಿಯು ಬಲವಾಗಿದ್ದರೆ ಹೊಗೆಯಲೇ ದೂಡದ್ದು ಬೂಗಿಗೇರಿಸು ಗೆಳೆಯ ಹೀಗೆ ನಗುವಿನಲ್ಲಿ ನಾವು ಕಳೆದ ಕಾಲವನ್ನು ಒಟ್ಟುಗೂಡಿಸಿದರೆ ವರ್ಷಗಟ್ಟಲೆಯೇ ಆದಿತು ಅಂತರಂಗ ಬಹಿರಂಗ ಸಮನ್ವಯ ಇಹ ಜೀವನದ ಅಸ್ಥಿರತೆ ಆತ್ಮ ಪಾರಮ್ಯ ಇವೆರಡು ವೆಂಕಣ್ಣಯ್ಯನ ಅಂತರಂಗದ ಆಳದಲ್ಲಿ ನೆಲೆಸಿದ್ದ ಭಾವನೆಗಳು ವೆಂಕಣ್ಣಯ್ಯನ ಎಲ್ಲ ಮಾತುಕತೆಯಲ್ಲಿಯೂ ಎಲ್ಲ ನಡುವಳಿಕೆಯಲ್ಲಿಯೂ ಈ ಎರಡು ಮೂರು ಮೂಲ ಬಾವನೆಗಳು ಹರಿದು ಬರುತ್ತಿದ್ದವು ಆತನಿಗೆ ಜೀವನದಲ್ಲಿ ಸಂತೋಷ ಉಂಟು ಭೋಗಭಾಗ್ಯಗಳಲ್ಲಿ ಉತ್ಸಾಹ ಉಂಟು ಆದರೆ ಸಂತೋಷವು ಆ ಉತ್ಸಾಹವು ಮಿತಿಗೆ ಒಳಪಟ್ಟವು ಜಗತ್ತು ಅಶಾಶ್ವತವೆಂಬುದರ ಸ್ಮರಣೆ ಅವರ ಸಂತೋಷ ಉತ್ಸಾಹಗಳನ್ನು ಮಿತಿಯಲ್ಲಿಟ್ಟಿತ್ತು ವೆಂಕಣ್ಣಯ್ಯನವರು ಬಹುಶಃ ಧಾರವಾಡ ಪ್ರಾಂತದಲ್ಲಿದ್ದಾಗ ಅಗಡಿಯ ಶೇಷಾಚಲ ಸಾಧುಗಳ ಪ್ರಭಾವಕ್ಕೆ ವಶರಾಗಿದ್ದರು ಶೇಷಾಚಲ ಸಾಧುಗಳನ್ನು ಕುರಿತು ಆಗಾಗ ಪ್ರಸ್ತಾವಿಸುತ್ತಿದ್ದರು ಶೇಷಾಚಲ ಸಾಧುಗಳು ಯತಿಗಳಲ್ಲ ಸಂಸಾರದಲ್ಲಿದ್ದವರು ಸಾಮಾನ್ಯ ಜನರಂತೆ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿದವರು ಗಂಜಿಪು ಆಟ ಆಡುತ್ತಿದ್ದರು ನಸ್ಯ ಹಾಕುತ್ತಿದ್ದರು ಊಟ ಉಪಚಾರಗಳಿಂದ ನಲಿಯುತ್ತಿದ್ದರು ಹೀಗೆ ಅವರು ಲೋಕಜೀವನದಲ್ಲಿ ಮಗ್ನರಾಗಿದ್ದರು ಹಾಗಿದ್ದಾಗಲೂ ಅವರ ಅಂತರಂಗವು ಸರ್ವದಾ ಪರಮಾತ್ಮನ ಚಿಂತೆಯಲ್ಲಿರುತ್ತಿತ್ತು ಅವರು ಬಹಿರ್ ವ್ಯಾಪಾರದಲ್ಲಿದ್ದಾಗಲೂ ಅಂತರ್ಮುಖಿಗಳಾಗಿದ್ದರು ಈ ಅಂತರಂಗ ಬಹಿರಂಗ ಸಮನ್ವಯವು ಸಾಮರಸ್ಯವು ವೆಂಕಣ್ಣಯ್ಯನವರಿಗೆ ಮಹಾಯೋಗಿಯ ಲಕ್ಷಣವೆಂದು ತೋರಿ ಅವರ ಪೂಜ್ಯಭಾವವನ್ನು ಸಂಪಾದಿಸಿತು ಈ ಪ್ರಭಾವ ವೆಂಕಣ್ಣಯ್ಯನ ಜೀವನವನ್ನು ರೂಪುಗೊಳಿಸಿತ್ತೆಂದು ನನಗನ್ನಿಸುತ್ತದೆ ವೆಂಕಣ್ಣಯ್ಯನವರು ಮಿತವಾಗಿ ಆಚಾರಶೀಲರು ನನಗಿಂತ ಹೆಚ್ಚಿನ ಆಚಾರ ಶ್ರದ್ಧೆ ಅವರದು ಕೃಷ್ಣ ಶಾಸ್ತ್ರಿಗಳದು ಇನ್ನೂ ಹೆಚ್ಚಿನದು ಶಾಸ್ತ್ರಿಗಳು ತಮ್ಮ ಅನೇಕದಲ್ಲಿ ದೇವತಾರ್ಚನೆ ಪಾರಾಯಣಗಳನ್ನು ಸೇರಿಸಿಕೊಂಡಿದ್ದರು ವೆಂಕಣ್ಣಯ್ಯ ಸಂಧ್ಯಾ ವಂದನೆಯ ಶ್ರೀಮದ್ ರಾಮಾಯಣ ಪಾರಾಯಣ ಮಾಡುತ್ತಿದ್ದರು ಒಂದೆರಡು ಸ್ವರ್ಗವಾದರೂ ಪಾರಾಯಣ ಮಾಡುವರು ಅದಕ್ಕಾಗಿ ಕೊಂಚ ಮಡಿ ಮಾಡುವರು ಮೊದಮೊದಲು ನಾನು ಅದನ್ನು ಗೇಲಿ ಮಾಡಿ ಪಾಪ ಕಟ್ಟಿಕೊಂಡದ್ದುಂಟು ಒಂದು ಸಾರಿ ಅವರ ಮಡಿಯ ಆಸನವೆಂದು ಒಂದು ದಾವಳಿಯ ತುಂಡನ್ನು ಕೊಟ್ಟೆ ಇದೇನು ಗದ್ದಿಗೆ ಯಾರಿಗೆ ಈ ಗದ್ದಿಗೆ ಪರಲೋಕಕ್ಕೆ ಅನುಕೂಲವಾದದ್ದು ಅದರ ಮೇಲೆ ವ್ಯಾಖ್ಯಾನಗಳಾದವು ಬಹುಕಾಲ ಅವರು ತಮ್ಮ ವ್ರತವನ್ನು ನಡೆಸುತ್ತಿದ್ದದ್ದನ್ನು ಕಂಡು ನಾನು ಅವರಲ್ಲಿ ಭಕ್ತಿ ಗೌರವಗಳನ್ನು ತೋರಲು ಮೊದಲು ಆಗ ನಾನು ನನ್ನ ತಪ್ಪನ್ನು ಒಪ್ಪಿಕೊಂಡೆ ವೆಂಕಣ್ಣಯ್ಯ ನಗುತ್ತಾ ನನ್ನ ಕಡೆ ನೋಡಿದರು ಆ ನೋಟದಲ್ಲಿ ಕ್ಷ ಕ್ಷಮೆಯತ್ತೆಂದು ಅಂದುಕೊಂಡಿದ್ದೇನೆ ವೆಂಕಣ್ಣಯ್ಯನವರ ಇನ್ನೊಂದು ನಿತ್ಯ ಪಾರಾಯಣ ಗ್ರಂಥ ಭಗವದ್ಗೀತೆ ಗೀತೆ ಅವರಿಗೂ ಕೃಷ್ಣಶಾಸ್ತ್ರಿಗಳಿಗೂ ವಾಯಿಪಾಠವಾಗಿತ್ತು ಗ್ರಂಥವನ್ನು ಎಲ್ಲೆಂದರಲ್ಲಿ ಉದಾಹರಿಸುವಷ್ಟು ಅವರ ವಾಕ್ಯಗಳು ಸ್ವಾಧೀನವಾಗಿದ್ದವು ಅವರಿಗೆ ಆ ಬಿಡುವಾದಾಗಲೆಲ್ಲ ನನ್ನಡನೆ ನನ್ನೊಡನೆ ಯಾವುದಾದರೊಂದು ಗೀತಾ ವಾಕ್ಯವನ್ನು ವಿಚಾರ ವಿನಿಮಯಕ್ಕಾಗಿ ವಾಕಿಂಗ್ ಹೋಗುವಾಗ ಭೋಚನಕ್ಕೆ ಕುಳಿತಾಗ ಇನ್ನು ಯಾವುದೋ ಸಮಯದಲ್ಲಿ ಇಂಥ ಚರ್ಚೆಗಳು ನಡೆಯುತ್ತಿದ್ದವು ಪ್ರತಿಪಕ್ಷಿ ಹೇಳುವುದರಲ್ಲಿ ಅವರ ಮಾತು ಬಲು ನಾಜೂಕು ಹೇಳುವುದರಲ್ಲಿಯೂ ಹಾಗೆಯೇ ಉಭಯ ಪಕ್ಷಗಳನ್ನು ಸಾವಧಾನವಾಗಿ ತೂಕ ಮಾಡುವರು ಈ ತೂಕ ಮಾಡುವ ಅಭ್ಯಾಸವೇ ವೆಂಕಣ್ಣಯ್ಯನವರ ವಿಶೇಷ ಬುದ್ಧಿ ಲಕ್ಷಣ ಸತ್ಕಾವ್ಯ ಆಧ್ಯಾತ್ಮ ವಾಚಕರಲ್ಲಿ ಪೂರ್ವಕಾಲದ ನಾಗರಕಟ್ಟೆಯನ್ನು ನೋಡಿರುವವರು ಅಲ್ಲಿ ಜೋಡಿನಾಗರವಿರುವುದನ್ನು ಗುರುತಿಸಲಾಗಿತ್ತು ಜೋಡಿನಾಗರ ಕಲ್ಲಿನಲ್ಲಿ ಎರಡು ಅವುಗಳು ಒಂದಕ್ಕೊಂದು ಜಡೆಯಂತೆ ಹೆಣೆದುಕೊಂಡು ತಲೆಯ ಭಾಗದಲ್ಲಿ ಒಂದನ್ನೊಂದು ಪ್ರೀತಿಯಿಂದ ದಿಟ್ಟಿಸುವಂತೆ ಇರುತ್ತದೆ ಅದರಂತೆ ಎರಡು ಕುತೂಹಲಗಳು ವೆಂಕಣ್ಣಯ್ಯನವರ ಅಂತರಂಗ ಜೀವನದಲ್ಲಿ ಹೆಣೆದುಕೊಂಡಿದ್ದವು ಒಂದು ಸತ್ಕಾವ್ಯ ಇನ್ನೊಂದು ಅಧ್ಯಾತ್ಮ ಅದು ಇದನ್ನು ಇದು ಅದನ್ನು ಎವೈಕದೇ ದಿಟ್ಟಿಸಿಕೊಂಡಿರುತ್ತಿದ್ದವು ವೆಂಕಣ್ಣಯ್ಯನ ಬಾಯಿಯಿಂದ ದಿನಕ್ಕೆ ಒಂದೆರಡು ಸಲವಾದರೂ ಕೇಳಿಬರುತ್ತಿದ್ದ ಪದ್ಯ ಇದು ಅರಿಮೆರಾಗದ ಪುತ್ತಿದೆಂದು ಮರಿಮೆ ನಿರ್ಗುಳ್ಳೆ ಪಾಗೆಂದಿದ ಸ್ಥಿರಮೆಂದ್ ಸದಸದ್ವಿ ವೇಕ ಮನಿದೆ ಪಾಳ್ಗೈದು ವಸುಂಧರೆಯುಳ್ಕಾರಣ ಪಳಿಗೀ ದಿನ್ ತೀಡಾ ತೀದಾಡೋಡಂ ಭಕ್ತಿ ಗುರು ಶುಶ್ರೂಷೆತುಟೆ ಕಳೆಯ ತಾರುಣ್ಯ ಮಂದಾನಂದದಂ ನಾಗಾನಂದ ಅನಂತನಾರಾಯಣ ಶಾಸ್ತಿಗಳವರ ಅನುವಾದ ವೆಂಕಣ್ಣಯ್ಯ ಕಡೆಗಡೆಯ ದಿನಗಳಲ್ಲಿ ಹೆಚ್ಚು ಕಾಲ ಅಂತರ್ಮುಖಿಯಾಗಿರುತ್ತಿದ್ದರು ಅವರ ಕಡೆಯ ರೋಗ ಪ್ರಬಲವಾಗಿದ್ದಾಗ ಅವರ ಬಲಗೈಯು ಹೃದಯ ಪ್ರವೇಶದಿಂದ ಹೊರಟು ಹೂವಿನಿಂದ ದೇವತಾರ್ಚನೆ ಮಾಡುತ್ತಿದ್ದೇ ಮಾಡುತ್ತಿದೆಯೋ ಎಂಬಂತೆ ಚಲನೆ ಮಾಡುತ್ತಿತ್ತು ವೆಂಕಣ್ಣಯ್ಯನವರ ಅಂತರಂಗದ ವಿಶೇಷವನ್ನು ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಅದು ಜೀವನೋನ್ನತಿ ಇದಕ್ಕೆ ಅವರು ತಿಳಿದಿದ್ದ ದಾರಿಗಳು ಎರಡು ಮೊದಲನೆಯದು ಸಾಹಿತ್ಯದಲ್ಲಿ ರಸ ಪರಿಪಾಕ ಎರಡನೆಯದು ಲೋಕ ಜೀವನದಲ್ಲಿ ಅನುಕಂಪೆ ರಸಾನುಭವದಿಂದ ಹೃದಯ ಪರಿಪಕ್ವವಾಗಬೇಕು ಲೋಕ ಸಂಪರ್ಕದಿಂದ ಜೀವವು ಸ್ವಾರ್ಥ ಮಲಗಳನ್ನು ಕಳೆದು ಪರಿಶುದ್ಧವಾಗಬೇಕು ಮನ ಪರಿಪಾಕದಿಂದ ಆತ್ಮಶೋಧನೆ ಲೋಕ ಸಂಕರ್ಪ ಸಂಪರ್ಕದಿಂದ ಆತ್ಮಸತ್ವ ವಿಕಾಸ ಸಾಹಿತ್ಯದಲ್ಲಿ ಮನೋರಂಜನೆಯನ್ನ ಅವರು ಅಲ್ಲಗಳೆದವರಲ್ಲ ರಸಪುಷ್ಟಿ ಇರಬೇಕು ಭಾವಪುಷ್ಟಿ ಇರಬೇಕು ಆದರೆ ಅವರಡು ಜೀವ ಪರಿಶೋಧಕಗಳಾಗಬೇಕು ಲೋಕ ವ್ಯವಹಾರವೂ ಅಷ್ಟೇ ಅದು ಜೀವನದ ದೌರ್ಬಲ್ಯಗಳನ್ನು ಮೇಲಕ್ಕೆತ್ತಿ ಅವುಗಳನ್ನು ತಿದ್ದಲು ಸಹಕಾರಿಗಳಾಗಬೇಕು ಹೀಗೆ ಉಭಯತಾಪಿ ಜೀವಶೋಧನೆ ಜೀವ ಸಮನ್ನತಿ ಇವು ಧ್ಯೇಯಗಳು ವೆಂಕಣ್ಣಯ್ಯನವರ ವ್ಯಾಪಾರಗಳಲ್ಲಿಯೂ ಈ ಆತ್ಮೋತ್ಕರ್ಷದ ಆಶಯ ಮೂಲಭೂತವಾಗಿತ್ತು ಅಂತಃ ಸಂಬಂಧ ಒಂದು ಪ್ರಾಚೀನ ವಾಕ್ಯ ಹೀಗಿದೆ ರಾಜಾದ್ವರೇ ಶ್ಮಶಾನೇ ಎಸ್ತಿಷ್ಠತಿ ಸ ಬಾಂಧವ ಮನುಷ್ಯನಿಗೆ ಆಪತ್ತು ಬಂದಾಗ ಅವನನ್ನು ಸೆರೆಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭ ಬಂದಾಗ ಅವನು ವಿಯೋಗ ದುಃಖದಲ್ಲಿದ್ದಾಗ ಯಾರು ಕೈಬಿಡದೆ ಬಿಡದೆ ಸಂತತವಾಗಿ ಪಕ್ಕದಲ್ಲಿರುತ್ತಾನೋ ಆತನೇ ನಿಜವಾದ ಬಂದು ವೆಂಕಣ್ಣಯ್ಯ ಪಾಲಿಗೆ ಹೀಗಿದರು ನನ್ನ ಮನೆಯ ದೀಪ ಹರಿ ಪಕ್ಕದಲ್ಲಿ ನಿಂತಿದ್ದವರು ವೆಂಕಣ್ಣಯ್ಯ ಅಂದಿಗೆ ಹದಿನೈದು ದಿವಸದ ಹಿಂದಿನಿಂದ ಅವರು ಕಾಲೇಜು ಹೊ ಹೊರತ್ತು ಯಾವಾಗಲೂ ಎಡೆಬಿಡದೆ ನನ್ನ ಪಕ್ಕದಲ್ಲಿರುತ್ತಿದ್ದರು ಅಂದು ರಾತ್ರಿ ನನ್ನ ಪರವಾಗಿ ಶ್ಮಶಾನಕ್ಕೆ ಹೋಗಿದ್ದವರು ನನ್ನ ತಂದೆಯ ಸ್ನೇಹಿತರು ನಮ್ಮ ಪುರೋಹಿತರು ಆದ ರಾಮಶಾಸ್ತ್ರಿಗಳು ಬೆಳ್ಳಾವೆ ವೆಂಕಟನಾರಾಯಣಪ್ಪ ವೆಂಕಣ್ಣಯ್ಯ ಮತ್ತು ಅಂಗಡಿ ಕೃಷ್ಣಪ್ಪ ನನ್ನ ಬಂಧುಗಳು ಯಾರೂ ಅಲ್ಲಿಗೆ ಹೋಗಲು ಅನುಕೂಲಿಸಲಿಲ್ಲ ಈ ನಾಲ್ವರು ಹೋಗಿ ಆಗಬೇಕಾಗಿದ್ದನ್ನು ಮಾಡಿಸಿ ಹಿಂತಿರುಗುವ ವೇಳೆಗೆ ರಾತ್ರಿ ಹನ್ನೆರಡು ಗಂಟೆಯ ಮೇಲಾಯಿತು ರಾಮಶಾಸ್ತ್ರಿಗಳು ಹೇಳಿದರು ಈಕೆ ಹುಟ್ಟಿದ ದಿನದಿಂದ ಸಣ್ಣ ಮಗುವಾಗಿದ್ದವರೆಗೂ ಈಕೆಯನ್ನು ಕೈಯಿಂದ ಎತ್ತಿ ಆಡಿಸಿ ನಗಸಿ ಸಂತೋಷ ಪಟ್ಟೆ ಆಮೇಲೆ ನಾನೇ ಪುರೋಹಿತನಾಗಿ ಮದುವೆ ಮಾಡಿಸಿ ಸಂತೋಷಪಟ್ಟೆ. ಪಟ್ಟೆ ಆಮೇಲೆ ಆಕೆ ಸತ್ತಾಗ ಹೆತ್ತಾಗ ಜಾತ ಧರ್ಮಾದಿಗಳನ್ನು ಮಾಡಿಸಿ ಸಂತೋಷ ಹೀಗೆ ಅದೇ ಈಗ ಅದೇ ಕೈಯಿಂದ ಕಥೆಯನ್ನು ಮುಗಿಸಿದ್ದೂ ಆಯಿತು ಹೀಗೆ ಗೋಳಿಟ್ಟರೂ ಅಲ್ಲಿದ್ದ ಒಬ್ಬರು ಲೋಕದಲ್ಲಿ ಇಂತಹದ್ದು ಅಪರೂಪವಲ್ಲ ಎಷ್ಟೋ ನಡೆದಿದೆ ಎಂದರು ವೆಂಕಟನಾರಾಯಣಪ್ಪನವರಿಗೆ ದೈವದ ಮೇಲೆ ಮುನಿಸು ಅವರು ಮುನಿದುಕೊಂಡೇ ಇದು ಯಾಕೆ ಹೀಗಾಗಬೇಕು ಎಂದು ಪ್ರತಾಪಿಸಿದರು ವೆಂಕಣ್ಣಯ್ಯನವರ ಬಾಯಿಯಿಂದ ಒಂದು ಮಾತು ಹೊರಡಲಿಲ್ಲ ಆತ ಸ್ತಬ್ಧರಾಗಿ ಕುಳಿತಿದ್ದರು ನಾಲ್ಕೈದು ತಿಂಗಳು ಕಳೆಯಿತು ಒಂದು ಸಂಜೆ ಹನುಮಂತರಾಯನ ಗುಡ್ಡದ ಪಶ್ಚಿಮದ ಕಡೆಗಿರುವ ಒಂದು ಬಂಡೆಯ ಬಿರುಕಿನಲ್ಲಿ ಬೆಂಚಿನಂತಿದ್ದ ಕಡೆ ವೆಂಕಣ್ಣಯ್ಯ ನಾನು ಕುಳಿತು ಸೂರ್ಯಾಸ್ತಮಾನವನ್ನು ನೋಡುತ್ತಿದ್ದೆವು ಅಲ್ಲಿ ನಾವು ಎಷ್ಟೋ ಸಾರಿ ಹಾಗೆ ಕುಳಿತು ಯಾವ ಯಾವುದೋ ಕಾವ್ಯಗಳನ್ನು ಓದಿದೆವು ಆ ಸಂಜೆಯೇ ನಾನು ವೆಂಕಣ್ಣಯ್ಯನವರನ್ನು ಒಂದು ಪ್ರಶ್ನೆ ಕೇಳಿದೆ ಹೃದಯವನ್ನು ಸ್ಮಶಾನ ಮಾಡಿ ರಾಗದ್ವೇಷಗಳ ಮೂಲವನ್ನು ಸುಟ್ಟು ಬೂದಿ ಮಾಡುವುದೇ ಅಥವಾ ಸುಟ್ಟು ಹೋದದ್ದನ್ನು ಕೆಟ್ಟು ಹೋದದ್ದನ್ನು ಕಿತ್ತು ಕಳೆದು ಅಲ್ಲಿ ಬೇರೆ ಸಸಿಗಳನ್ನು ನಡುವುದೇ ವಿರಕ್ತಿಯ ಸರಸತೆಯೇ ಯಾವುದು ಸರಿಯಾದ ದಾರಿ ವೆಂಕಣ್ಣಯ್ಯ ಕೊಂಚ ಹೊತ್ತು ಆಲೋಚನೆ ಮಾಡಿ ಮತ್ತೊಮ್ಮೆ ಈ ವಿಚಾರಕ್ಕೆ ಬರೋಣ ಎಂದರು ದಿನ ಕಳೆಯಿತು ಮೂರು ನಾಲ್ಕು ತಿಂಗಳಾಯಿತು ನಾನು ಪಟ್ಟಿದ್ದದ್ದನ್ನೇ ವೆಂಕಣ್ಣಯ್ಯ ಪಡಬೇಕಾಯಿತು ನನ್ನ ಹಳೆಯ ಪ್ರಶ್ನೆಯನ್ನು ಮರಳಿ ನನಗೆ ಮನಸ್ಸು ಬರಲಿಲ್ಲ ಕೆಲವು ವಾರ ಕಳೆದ ಮೇಲೆ ವೆಂಕಣ್ಣಯ್ಯ ಅದೇ ಪ್ರಶ್ನೆಯನ್ನು ನನಗೆ ಹಾಕಿದರು ಈ ವೇಳೆಗೆ ನಾನು ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ ವೆಂಕಣ್ಣಯ್ಯನವರಿಗೆ ಹೇಳಿದೆ ಈ ಪ್ರಶ್ನೆಗೆ ಉತ್ತರವನ್ನು ಪ್ರತಿಯೊಬ್ಬನೂ ತನ್ನ ಮಟ್ಟಿಗೆ ತಾನು ತನ್ನೊಳಗೆ ನಿಶ್ಚಯಿಸಿಕೊಳ್ಳಬೇಕಾದದ್ದು ಒಬ್ಬಬನ ದೇಹ ಧರ್ಮ ಒಂದೊಂದು ಬಗೆ ಇರುತ್ತದೆ ಮನೋಧರ್ಮವೂ ಅಷ್ಟೇ ಸಂಸಾರ ಸಂದರ್ಭಗಳು ಅಷ್ಟೇ ಕರ್ತವ್ಯ ಪ್ರವೃತ್ತಿಗಳೂ ಅಷ್ಟೇ ಈ ವಿಚಾರದಲ್ಲಿ ಒಬ್ಬರಿಗೋಸ್ಕರ ಇನ್ನೊಬ್ಬರು ನಿರ್ಣಯ ಹೇಳುವುದು ಸಾಧ್ಯವಿಲ್ಲ ವೆಂಕಣ್ಣಯ್ಯ ಬಹುಕಾಲ ಮೌನದಿಂದಿರುತ್ತಿದ್ದರು ಅವರು ವರ್ಗವಾಗಿ ಮೈಸೂರಿಗೆ ಹೋದ ಬಳಿಕ ನಮಗೆ ಸಂಪರ್ಕಾವಕಾಶಗಳು ಕಡಿಮೆಯಾದವು ಅವರೂ ನಾನು ಕಲೆತಾಗಲು ನಮ್ಮಿಬ್ಬರ ನಡುವೆ ಏನೋ ಒಂದು ಅಂತರಪಟ ನಿಂತೆಯೇ ಇರುತ್ತಿತ್ತು ಇದು ನನ್ನ ಮನಸ್ಸಿಗೆ ಅವರು ಹಿಂದಿನಂತೆ ವಿಶ್ವಾಸಿಗಳಾಗಿ ಒಂದೇ ರೀತಿ ನಡವಳಿಕೆ ನಡೆಯುತ್ತಿದ್ದರೂ ಮಾತಿನಲ್ಲಿ ಏನೋ ಸಂಕೋಚ ಕಾಣುತ್ತಿತ್ತು ಒಂದು ದಿನ ನಾನು ಇದನ್ನು ಪ್ರಸ್ತಾವಿಸಿ ಅವರ ಮನೆಗೆ ಹೋದೆ ಪದ್ಧತಿಯಂತೆ ಅವರು ತಿಂಡಿತೀರ್ಥ ಉಪಚಾರಗಳನ್ನೆಲ್ಲ ನಡೆಸಿದರು ಅನಂತರ ಅವರನ್ನು ನಾನು ಬೇಡಿಕೊಂಡೆ ನೀವು ಸಂಕೋಚವಿಟ್ಟುಕೊಳ್ಳಬಾರದು ನಿಮ್ಮ ಸ್ವಭಾವ ಸಂತೋಷದ್ದು ಸ್ವಭಾವದಂತೆ ಇರಬೇಕು ನೀವು ಹಾಗಿದ್ದರೆ ನನಗೂ ಸಂತೋಷವಾಗುತ್ತದೆ ಇದಾದ ಮೇಲೆ ಅವರು ತಮ್ಮ ಹಿಂದಿನ ಮನೋಭಾವಕ್ಕೆ ಕ್ರಮೇಣ ಬರುತ್ತಿದ್ದರೆಂದು ನಾನಂದುಕೊಂಡಿದ್ದೇನೆ ಅವಸಾನ ಆಮೇಲೆ ಅವರ ಬಾಳಿಗೆ ಹೆಚ್ಚು ದಿನವನ್ನು ದೈವ ಕೊಡಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಫೆಬ್ರವರಿ ಅವರು ತೀರಿಕೊಂಡರು ಅವರು ಸಂಸಾರದಲ್ಲಿ ಬಹುವಾಗಿ ಕ್ಲೇಶಪಟ್ಟಿದ್ದರು ಅವರಿಗೆ ಕೈ ತುಂಬ ಸಂಬಳ ನಿಶ್ಚಿಂತೆಯ ಉದ್ಯೋಗ ಬಂದದ್ದು ಅವರು ಪ್ರೊಫೆಸರ್ ಆದ ಆ ವೇಳೆಗೆ ತಾಪತ್ರಗಳು ಹೆಚ್ಚಿಕೊಂಡಿದ್ದವು ನಮ್ಮ ದೇಶದಲ್ಲಿ ಸಾಮಾನ್ಯವಾದ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಯಾವನಾದರೊಬ್ಬ ತಲೆ ಎತ್ತಿದನೆಂದರೆ ಅವನನ್ನು ಹದಕ್ಕೆ ತರಲು ನಾಲ್ಕು ಮಂದಿ ಸುತ್ತಮುತ್ತ ಇರುತ್ತಾರೆ ಈ ಲೋಕ ರೀತಿಗಳನ್ನೆಲ್ಲ ವೆಂಕಣ್ಣಯ್ಯ ಕಂಡಿದ್ದ ಮನಸ್ ಕಂಡಿದ್ದ ಮನಸ್ಸನ್ನು ಅದಕ್ಕೆ ಸಿದ ಮಾಡಿಕೊಂಡಿದ್ದ ಆತನ ಮನಸ್ಸಿನಲ್ಲಿ ಶೇಷಾಚಲ ಸಾಧುಗಳ ಮೇಲ್ಪಂಕ್ತಿ ಸ್ಥಿರವಾಗಿ ನೆಲೆಸಿತ್ತು ಸೀತಾರಾಮರ ದಿವ್ಯ ಚರಿತ್ರೆಯು ಭಗವದ್ಗೀತೆಯ ವಾಕ್ಯಗಳು ಆತನ ಜೀವನದಲ್ಲಿ ಸೇರಿಕೊಂಡಿದ್ದವು ಅವಸಾನ ಆತ ಭಗವದ್ ಧ್ಯಾನದಲ್ಲಿ ಎಲ್ಲವನ್ನೂ ಮರೆತಿದ್ದ ದೇವತಾರಾಧನೆಯಲ್ಲಿ ಪುಷ್ಪಾರ್ಚನೆ ಮಾಡುವ ಕೈಯಂತೆ ಆತನ ಹಸ್ತ ಮುದ್ರಿಕೆ ಇತ್ತಂತೆ